ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾದ ಮೈಸೂರಿನ ಶ್ರೀರಾಮಕೃಷ್ಣ ಆಶ್ರಮವು ಈ ಎರಡು ಸಾವಿರದ ಇಸವಿಯಲ್ಲಿ ತನ್ನ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದೆ ಅದರ ಅಂಗವಾಗಿ ಮೇ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಬೃಹತ್ ಭಕ್ತ ಸಮ್ಮೇಳನವನ್ನು ಆಚರಿಸಲಾಯಿತು ಈ ಸಮ್ಮೇಳನದಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಸುಮಾರು ಮೂರು ಸಾವಿರದ ಐನೂರು ಭಕ್ತರು ತೊಂಬತ್ತೆರಡು ಸಾಧುಗಳು ಹಾಗೂ ವಿಶೇಷ ಆಹ್ವಾನಿತರು ಭಾಗವಹಿಸಿದ್ದರು ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿ ಮತ್ತು ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳು ಶಿಕ್ಷಣ ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕತೆ ಮುಂತಾದ ವಿಷಯಗಳನ್ನು ಕುರಿತಾಗಿ ಅನೇಕ ವಿದ್ವಾಂಸರು ಹಿರಿಯ ಸ್ವಾಮಿಗಳು ವಿಚಾರಪೂರ್ಣವಾಗಿ ಮಾತನಾಡಿದರು ಭಕ್ತ ಸಮ್ಮೇಳನದ ಎರಡನೆಯ ದಿವಸ ಅಂದರೆ ಮೇ ಹತ್ತೊಂಬತ್ತರಂದು ಸಂತಶ್ರೀ ಭದ್ರಗಿರಿ ಅಚ್ಚುತ ದಾಸರು ನೀಡಿದ ಹರಿಕಥೆಯ ಧ್ವನಿ ಸುರುಳಿಯನ್ನು ಮೂರನೆಯ ಮತ್ತು ನಾಲ್ಕನೆಯ ಭಾಗವಾಗಿ ನಿಮಗೆ ನೀಡುತ್ತಿದ್ದೇವೆ ಹರಿಕಥೆಯ ಕಥಾವಸ್ತು ಸತ್ಸಂಗದ ಮಹಿಮೆ ನಮಃ ನಮಸ್ತೆ ವ್ಯಾಸೋಗಿ ನಮ ಪುರಂದ್ಯಾ ಮನ್ಮನೋಭೀಷ್ಟ ಸರ್ವಾಭೀಷ್ಟಫಲಪ್ರದ ಪುರಂದರಗುರು ವಂದೇ ದಾಸ ಸಮಚರಣಸಂದ್ರನೀಲಾಂಬುಧಾಭು ಜಘನಿಹಿತಣಸಿ ಮಾಲಾಕರ ಕಂಜನೆತ್ರ ಸದಯಾ ವಿಠಲ ಚಿಂತನ ಕೃಷ್ಣ ವಾಸುದೆವಾ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶ ಗೋವಿಂದ ಮಂಗಲೇ ಶಿವೆ ಸರ್ವಾ ಸಾಧಿ ಶರಣ್ಯ ತ್ರಬೇವೆ ನಾರಾಯಣೆ ನಮೋಸ್ತುತೆ गले साधू संघ वागले संघ वागले साधू संघ वागले संघ दिंदा लिंग देहा भंग वागले संघ दिंदा लिंग देहा भंग वागले साधू ಸಂತನಿ ಸಂಗ ದಿಂದ ಲಿಂಗ ದೇಹ ಭಂಗಲಿ ಸತ್ಸಂಗ ದಿಂಗ ದೇಹ ಭಂಗ ಸಾಧು ಸಂಗವಾಗಿ ಅಚ್ಚು ತಂಗ್ರಿ ನಿಷ್ಠರೃ ಲಾಭತುಷ್ಟರ ಅಚ್ಚುತಾಂಗ್ರಿ ನಿಷ್ಠರ ಯದೃಕ್ಷಾ ಲಾಭತುಷ್ಟರ ನಿಶ್ಚಯತ್ಮಜ್ಞಾನವುಳ್ಳ ಭಾಗವತಾರಾ ನಿಶ್ಚಯ ಆತ್ಮ ಜ್ಞಾನ ಉಳ ಅಕ್ಷ ಭಾಗವತಾರಾ ಸಂಗವಾಗ ಸಾಧು ಸಂಗವಾ ಗರಿ ಸಂಗ ದಿಂದ ಲಿಂಗ ದೇಹ ಭಂಗವಾಗೆ ಸತ್ ಸಂಗ ದೀಂದಲಂಗ ದೇಹ ಭಂಗ ಸಾಧು पागवे संत संग वागले साध पागवे साधु संग साधु संग साधु संग निरपेक्षं मुनिम शान्तंम ಸಮ್ಯ ನಿತ್ಯ್ರಿರೇಣು ಶ್ರೀಮದ್ಭಾಗವತದಲ್ಲಿ ಸಾಧುಸಂತರ ಲಕ್ಷಣವನ್ನು ಹೇಳಿ ಭಗವಂತನು ಅಂಥ ಸಾಧುಸಂತರ ಹಿಂದೆ ನಾನು ತಿರುಗಾಡ್ತೇನೆ ಅವರ ಪಾದದಿಂದೆದ್ದ ಧೂಳು ನನ್ನ ತಲೆಯ ಮೇಲೆ ಬಿದ್ದರೆ ಅದು ಪವಿತ್ರ ಅಂತ ನಾನು ತಿಳಿಯುತ್ತೇನೆ ಅಂತ ಸಾಧುವಿನ ಲಕ್ಷಣ ಹೇಳುವಾಗ ನಿರಪೇಕ್ಷ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶಿನಃ ಸಾಧುವಿನ ವಿಶೇಷ ಅಂತರ್ಬಾಹ್ಯ ಲಕ್ಷಣಗಳನ್ನು ವರ್ಣಿಸ್ತಾನೆ ಭಗವಂತ ದುರ್ದೈವದಿಂದ ಇಂಥ ಸಾಧು ಶಬ್ದ ಈಗ ಬಹಳ ಅಪಮೌಲ್ಯವಾಗಿದೆ ರೂಪಾಯಿ ಅಪಮೌಲ್ಯ ಆದರೆ ಅವರಿಂದಿವರಿಂದ ಸಾಲಾಗಿಲ್ಲ ತಂದು ಹ್ಯಾಗೂ ಹೊಂದಾಣಿಕೆ ಮಾಡಿಕೊಂಡು ನಡೆಸ್ಕೊಂಡು ಹೋಗಬಹುದು ಒಂದು ಶಬ್ದವು ಅಪಮೌಲ್ಯವಾಗಿ ಅರ್ಥವಾಗದಿದ್ದರೆ ಅಡ್ಡಿ ಇಲ್ಲ ಅನರ್ಥವನ್ನು ತಂದುಕೊಟ್ರೆ ಅದು ಬಹಳ ಅಪಾಯಕಾರಿ ತುಂಬ ಅಪಮೂಲ್ಯವಾದಂಥ ಶಬ್ದಗಳಲ್ಲಿ ಸಾಧು ಶಬ್ದವೊಂದು ಈಗ ಸಾಮಾನ್ಯ ಜನರು ಸಾಧು ಅಂತ ಹೇಳೋದು ಯಾರನ್ನು ಏನು ಬುದ್ಧಿ ಇಲ್ಲ ಹೇಳಿದ ಅರ್ಥ ಆಗೋದಿಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರ್ತಾನೆ ಜನ ಹೇಳ್ತಾರೆ ಅವನು ಸುದ್ದಿಗೆ ಹೋಗಬೇಡ ಅವನ ಬರೇ ಸಾಧು ನಾವು ಬುದ್ಧಿ ಇಲ್ಲದವರನ್ನ ವಿಚಾರ ಇಲ್ಲದೇ ಆ ಶಬ್ದ ಎಷ್ಟು ದೊಡ್ಡ ಅಪಮೌಲ್ಯವಾಗಿದೆ ಇನ್ನೆರಡನೇದು ಸಾಧು ಅಂತ ಕರೀತಾರೆ ಒಂದು ಬೆದರುಗೊಂಬೆಯಾಗಿ ಚಿಂತನೆ ಮಾಡಿ ಇಳಿಬಿದ್ದ ಗಡ್ಡ ಜಠೆ ಹಣೆಗೆ ಕುಂಕುಮ ಗಂಧ ವಿಭೂತಿ ಏನು ಸಿಗುತ್ತದನ್ನು ಬಳಕೊಂಡಿದ್ದಾನೆ, ಕೈಯಲ್ಲಿ ತ್ರಿಶೂಲು ಹಿಡಿದಿದ್ದಾನೆ ಅವನನ್ನು ನೋಡಿದರೆ ಹೆದರಿ ಮಕ್ಕಳಿಗೆ ಜ್ವರ ಬರುತ್ತದೆ ಅವನ ಹೆಸರು ಸಾಧು ಅಂತ ಈ ಕಾಲದಲ್ಲಿ ಹೆಣ್ಣು ಮಕ್ಕಳಿದ್ರ ಉಪಯೋಗ ಪಡೀತಾರೆ ಮಕ್ಕಳು ಊಟ ತಿಂಡಿ ಮಾಡಲಿಕ್ಕೆ ಕೇಳದಿದ್ದರೆ ಊಟ ಮಾಡ್ತೀವೋ ಸಾಧು ಬೈರಾಗಿ ಅಂತ ಕರೆಯೋ ಅದನ್ನು ಸಾಕೊಂಡು ಬಿಡ್ತಾರೆ ತಕ್ಷಣ ಅದೊಂದು ಬೆದರುಗೊಂಬೆಯಾಗಿ ನಿಂತಿದೆ ಈ ಶಬ್ದದ ವ್ಯಾಪ್ತಿ ಇಷ್ಟಕ್ಕೆ ನಿಲ್ಲದೆ ಬಹು ವ್ಯಾಪಕವಾಗಿದೆ ನಮ್ಮಲ್ಲಿ ಹಳ್ಳಿಯ ಹೆಣ್ಣು ಮಕ್ಕಳು ಮಾತಾಡ್ತಾರೆ ನಾವೊಂದು ಹತ್ತು ಸಾವಿರ ರೂಪಾಯಿ ಕೊಟ್ಟದ್ದು ಎಮ್ಮೆ ತಂದಿದ್ದೇವ್ರಿ ಆ ಎಮ್ಮೆ ಭಾಳ ಸಾಧು ನಾವು ಯಾವ ಮಟ್ಟಕ್ಕೆಳಿದಿದ್ದೇವ ಚಿಂತೆ ನಮಗೆ ಬುದ್ಧಿ ಇಲ್ದವನು ಸಾಧು ವಿಕಾರಿಯೂ ಸಾಧು ಪ್ರಾಣಿಯೂ ಸಾಧು ಕ್ಷಮಿಸಬೇಕು ಇಂಥ ಪವಿತ್ರ ಶಬ್ದಗಳೆಲ್ಲ ಆತನ ಶಕ್ತಿ ಕಳ್ಕೊಂಡು ಅರ್ಥ ಕೊಡದಿದ್ದರ ಅನರ್ಥವನ್ನು ಉಂಟು ಮಾಡತಕ್ಕಂಥ ಮೂರ್ತಿ ಅಂಥ ತುಂಬ ಪದಗಳು ಪೂಜೆ ಅಂದಾಗ ಎಂಥ ಒಂದು ಪೂಜ್ಯ ಭಾವ ಜಾಗೃತವಾಗ್ತಾ ಇತ್ತು ಮೈ ನವಿರೇಳ್ತಾ ಇತ್ತು ಯಾವುದೋ ಲೋಕಕ್ಕೆ ಹೋಗ್ತೀವೋ ಆನಂದ ಉಂಟಾಗ್ತಾಯಿತ್ತು ಅಂಥ ಪೂಜೆ ಎಂಬ ಶಬ್ದ ಯಾವ ಮಟ್ಟಕ್ಕೆ ಬಂದು ಇಳಿದಿದೆ ಅಂದರೆ ಮನೆಯಲ್ಲಿ ಮಕ್ಕಳು ಬಹಳ ತಂಟೆ ತಕರಾರು ಮಾಡಿದರೆ ತಾಯಂದರು ಹೇಳ್ತಾರೆ ಬಾ ಮನೆಗೆ ಮಾಡ್ತೇನೆ ನಿಂಗೆ ಪೂಜೆ ನಮ್ಮ ಭಾಷೆ ಎಷ್ಟು ಚೆನ್ನಾಗಿದೆ ಹಿಂಸೆ ಮಾಡುವುದನ್ನು ಪೂಜೆ ಅಂತ ಮಕ್ಕಳಿಗೆ ಹೇಳಿಕೊಟ್ಟಿದ್ದೇನೆ ತಾಯಿಯಿಂದ ಉಪದೇಶ ಪಡೋದು ಮಕ್ಕಳು ದೊಡ್ಡವರು ಆದಮೇಲೆ ಅಪ್ಪ ಅಮ್ಮ ಮುದುಕರನ್ನು ಕೋಣೆ ಒಳಗೆ ಹಾಕಿ ಕೂತ್ಕೋ ಕೋಣಿನ ಮುದುಕ ಮಾಡ್ತೇನೆ ನಿಂಗೆ ಪೂಜೆ ಅಂತ ಹೇಳ್ತಾರೆ ಯಾಕೆ ನೀ ಹೇಳ್ಕೊಟ್ಟಿತ್ತಿ ಅವನು ಎಷ್ಟು ಕೆಡಿಸ್ಕೊಂಡಿದ್ದೆ ಮಂಗಳಾರತಿ ಎಂದಾಗ ರೋಮಾಂಚವಾಗ್ತಾ ಇತ್ತು ಯಾವುದೋ ಒಂದು ಮಂಗಲ ಭಾವನೆ ರೂಪಿತವಾಗ್ತಾ ಇತ್ತು ಅದನ್ನು ಎಷ್ಟು ಕೆಡಿಸ್ಕೊಂಡಿದ್ದೆ ನಿನ್ನೆ ದಾರಿಯಲ್ಲಿ ಸಿಕ್ಕಿಲ್ಲ ಚೆನ್ನಾಗಿ ಮಂಗಳಾರತಿ ಮಾಡಿಬಿಟ್ಟೆ ಅವನಿಗೆ ಇವೆಲ್ಲ ಸಮಾಜದ ಚಿಂತನೆಯ ಪತನವನ್ನು ಕಾಣಿಸ್ತಾ ಇದೆ ಶಬ್ದಗಳ ಯಥಾರ್ಥ ಅರ್ಥವಾಗದೆ ಅನರ್ಥ ಉಂಟಾಗತಕ್ಕಂಥದ್ದಿದೆ ಸಾಧೂಂಬು ಶಬ್ದದ ವರ್ಣನೆ ನಿರಪೇಕ್ಷ ಅವನಿಗೆ ವೈಯಕ್ತಿಕವಾದ ಯಾವ ಆಶಾ ಆಕಾಂಕ್ಷೆಗಳಿಲ್ಲ ಸಮಸ್ತ ಲೋಕೋದ್ಧಾರಕ್ಕಾಗಿ ಎಲ್ಲ ಕೃತಿಗಳು ಲೋಕದ ಸೇವೆ ಮಾಡಿ ಲೋಕದ ಉದ್ದಾರಿ ಎಷ್ಟಾಯಿತು ಅಂತ ನೋಡೋದಲ್ಲ ನಿಸ್ಪೃಹನಾಗಿ ನನ್ನ ಆತ್ಮೋದ್ಧಾರ ಎಷ್ಟಾಯಿತು ಅಂತ ನೋಡ್ತಾರೆ ತಾನು ಮಾಡಿದ ಕೆಲಸದ ಕಡೆಗೂ ಕೂಡ ಕಣ್ ತಿರುಗಿ ನೋಡುವವನಲ್ಲ ಅದೆಲ್ಲ ಭಗವತ್ ಕೈಂಕರ್ಯ ರೂಪವಾಗಿ ಮಾಡಿರತಕ್ಕಂಥ ಇಲ್ಲಿ ನನ್ನ ಉದ್ದಾರ ಜಡವಸ್ತುಗಳಲ್ಲಿ ತಾದಾತ್ಮವಾದ ನನ್ನ ಉದ್ಧದ್ಧಾರ ಮುಖ್ಯವಾದ್ದು ಹೀಗೆ ತಿಳ್ಕೊಳ್ಳುವ ಆತ್ಮೋದ್ಧಾರಕ್ಕೆ ಸಾಧನೆ ಮಾಡುವ ಸಾಧು ಭಗವಾನ್ ಶ್ರೀರಾಮಕೃಷ್ಣನ್ ಹೇಳ್ತಾರೆ ಗರಡಿಯು ಮನೆಯಲ್ಲಿ ಸಾಧನೆ ಮಾಡಿದಂಥ ಯುವಕ ಗದೆಯ ಮುದ್ಗರಗಳೆಲ್ಲ ತಿರುಗಿಸಿ ತಿರುಗಿಸಿ ಎಲ್ಲ ವ್ಯಾಯಾಮ ಮಾಡಿ ಕೊನೆಗೇನು ಮಾಡ್ತಾನೆ ಎಲ್ಲ ಗದೆಯ ಮುದ್ಗರುಗಳ ಕೆಳಗಿಟ್ಟು ಕನ್ನಡಿಗು ಮುಂದೆ ನಿಂತು ತನ್ನ ಮಾಂಸಖಂಡುಗಳು ಎಷ್ಟು ಬಲಿಷ್ಠವಾಯಿತು ಅಂತ ನೋಡ್ತಾನೆ ಹೊರತು ಆ ಗದೆಯಷ್ಟು ಸೌದು ಹೋಯಿತು ಅಂತ ನೋಡ್ತೀಯ ಅದೇನು ಮುರಿದು ಹೋಗ್ತು ಅಂತ ನೋಡ್ತೀಯ ಸೇವೆಗೈದು ಭಗವಂತ ನಾನು ನಿನಗೆ ಎಷ್ಟು ಹತ್ತಿರದವನಾದೆ ನನ್ನ ಉದ್ಧಾರ ಎಷ್ಟಾಯಿತು ಹೀಗೆ ನೋಡ್ತಕ್ಕಂಥ ಸಾಧು ನಿರಪೇಕ್ಷ ಎಲ್ಲ ಕೃತಿಗಳು ಅವನಿಗೆ ಸಹಜವಾಗ್ತಾರೆ ಅವನ ನಿವೃತ್ತ ಕರ್ಮನಾಗ್ತಾನೆ ಭಗವತ್ಪ್ರೀತಿಗಾಗಿ ಸಕಲ ಕೃತಿಗಳನ್ನು ಮಾಡ್ತಾನೆ ಭಗವತ್ಪ್ರೀತಿ ಅವನಿಗೆ ಬಹಳ ಮುಖ್ಯವಾದ್ದು ಇತರೆ ಯಾವುದೇ ಲೌಕಿಕವಾಗಿರ್ತಕ್ಕಂಥ ಫಲದ ಚಿಂತೆ ಆತನಿಗೆ ಇಲ್ಲವೇ ಇಲ್ಲ ನಿರಪೇಕ್ಷ ಅವನ ಸೂರ್ಯನಂತೆ ಬೆಳಿಗ್ಗೆ ಭಕ್ತನು ಭಗವಾನ್ ಭಾಸ್ಕರನಿ ಕೈ ಮುಗಿದ ಸೂರ್ಯ ಕೇಳ್ತಾನೆ ತಮ್ಮ ನನಗೆ ಯಾಕೆ ಕೈ ಮುಗೀತಿ ನೀನು ನಮಗೆ ಬೆಳಕು ಕೊಟ್ಟಿದ್ದಿ ಸೂರ್ಯ ಹೇಳಿದ ಅದು ಒಂದೇ ಇರೋದು ನನ್ನ ಹತ್ರ ಬೇರೇನಿಲ್ಲ ಕೊಡಲಿಕ್ಕೆ ನಿನಕ್ ಕೊಡಬೇಕು ಅಂತ ನಾನು ಬೆಳಗಿದ್ದಲ್ಲ ಬೆಳಗುವುದೇ ನನ್ನ ಸ್ವಭಾವ ಅಂತ ಆಗ ಭಕ್ತನಂದ ಸೂರ್ಯ ದೇವ ನೀನು ಕತ್ತಲನ್ನು ಓಡಿಸಿದ್ದೀ ಇದು ಸೂರ್ಯನಿಗೆ ಆಶ್ಚರ್ಯ ನಾನು ಹುಟ್ಟಿ ಕೋಟಿ ಕೋಟಿ ವರ್ಷವಾದರೂ ಕತ್ತಲು ನೋಡಲಿಲ್ವಲ್ಲ ನಾನು ಓಡಿಸಿದ್ದೇನೆ ಅಂತ ನೀವು ಹೇಳ್ತೀಯಲ್ಲ ತಮ್ಮ ನಾನೇ ನಿನ್ನಲ್ಲಿ ಒಂದು ಕೇಳಿಕೊಳ್ತೇನೆ ನಾನು ಓಡಿಸಿದ ಆ ಕತ್ತಲ್ ನನ್ ಸ್ವಲ್ಪ ಭಕ್ತಾದಿಗಳು ಆ ಕತ್ತಲನ್ನು ಡಬ್ಬಿಯಲ್ಲೋ ಬಾಟ್ಲಿಯಲ್ಲೋ ಹಿಡಿದು ಸೀಲ್ ಮಾಡಿ ಸೂರ್ಯೋದಯ ಆದಾಗ ಮುಚ್ಚಳ ತೆಗೆದು ನೋಡ ಕತ್ತಲು ಒಂದಿಟ್ಟರೆ ಅವ ಕತ್ತಲ ನೋಡ್ಲೇ ಇಲ್ಲ ಲೋಕದ ಹಿತ ಸಾಧನೆಯಲ್ಲಿ ತೊಡಗಿರತಕ್ಕಂತಹ ಸಾಧು ತಿರುಗಿ ಎಂದೆಂದೂ ನೋಡ್ಲಿಲ್ಲ ನಿರಪೇಕ್ಷ ಎರಡನೇದು ನಿ ಅಂತರ್ಮುಖಿಯಾಗಿರ್ತುಲ್ಯನಿಂದಾಸ್ತುತಿರ್ಮೌನಿ ಪರಮಾತ್ಮ ಗೀತೆಯಲ್ಲಿ ಹೇಳಿತ್ತು ಹೊಗಳಿಕೆ ತೆಗಳಿಕೆಗಳ ಕುರಿತು ಹೆಚ್ಚು ಕಡಿಮೆ ಹೊಂದಕ್ಕಂಥವನಲ್ಲ ವಂದನ ನಿಂದನೆಗಳೆಲ್ಲೂ ಅವನು ಪಾಲಿಗೆ ಸಮಾನವಾಗಿರತಕ್ಕಂಥದ್ದು ಅದಕ್ಕೇನು ಮಹತ್ವ ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ಅಂತರ್ವಾಹ್ಯ ಮೌನದಲ್ಲಿರ್ತಾನೆ ನಿಂ ಶಾಮ ಯಾವುದೇ ರೀತಿ ವಿಶ್ವಮತೆಗಳಿಲ್ಲ ಯಾವ ಆತಂಕಗಳೂ ಇಲ್ಲ ಯಾವ ವಿಕಾರಗಳೂ ಇಲ್ಲ ಶಾಂತವಾಗಿರ್ತಾರೆ ಅಂತರ್ವಾಯುಷ ನಾನಾ ವಿಕಾರಗಳ ಮಧ್ಯದಲ್ಲೂ ಕೂಡ ಆ ಶಾಂತ ಮೂರ್ತಿ ಭಗವಾನ್ ಶಂಕರ ಶಿವ ನಾನಾ ವಿಕಾರದ ಮಧ್ಯದಲ್ಲಿ ನಿರ್ವಿಕಾರನಾದ ನಿರ್ಲೇಪ ನಿರಂಜನ ನಿರ್ಲಿಪ್ತ ಕೂತಿದ್ದಾನೆ ಕೈಲಾಸಿ ದೇವ शिवचक्र वक्र गोला शिवचक्र वक्र पति पार्वती चा ಮುಖಿ ನಾಮ ಕಂಠಿಕಾಳ ಕಾರಗಳುಂಟು ಅಲ್ಲಿ ಅದರ ಪರಿಣಾಮವಾಗಿಸಿಕೊಳ್ಳದೇ ಇರತಕ್ಕಂಥದು ಶಾಂತತೆ ನಮ್ಮಲ್ಲಿ ಶಿವ ವಿಷ ಕುಡಿದ ಅಂತ ಕಥೆ ಇದೆ ಲೋಕಹಿತಕ್ಕಾಗಿ ಅಂತ ಕಥೆ ಬರುತ್ತದೆ ಒಬ್ಬ ಕವಿ ಅದರಿಂದ ನಮಗೆ ನಮಗೊಂದು ದಿವ್ಯ ಬೋಧೆ ಕೊಡ್ತ ಶಿವನ ಸಂಸಾರದಲ್ಲಿ ವಿಷ ಕುಡಿಯುವ ಪರಿಸ್ಥಿತಿ ಪ್ರಾಪ್ತಿಯಾಗಿತ್ತಂತೆ ಅವನ ಪತ್ನಿ ಪಾರ್ವತಿ ಅವಳ ವಾಹನ ಸಿಂಹ ಶಿವನ ವಾಹನ ನಂದಿ ಎತ್ತು ಈ ಸಿಂಹಕ್ಕೆ ಯಾವಾಗಲೂ ಎತ್ತಿನ ಮೇಲೆ ಕಣ್ಣು ಅಲ್ಲಿ ಎಲ್ಲಿ ಸಿಕ್ತೋದು ಗೋಣ್ ಮುರಿದು ಹಾಕ್ಬಿಡ್ಬೇಕು ಮತ್ತೊಬ್ಬ ಮಗನಿದ್ದಾನೆ ಗಣಪತಿ ಅವನ ವಾಹನ ಇಲಿ ಶಿವನ ಮೈ ಮೇಲೆಲ್ಲ ಈ ಹಾವುಗಳಿಗೆ ಯಾವಾಗಲೂ ಇಲಿಗಳ ಮೇಲೆ ಕಣ್ಣು ಎಲ್ಲಿ ಸಿಕ್ತೋದು ನುಂಗ್ ಹಾಕ್ಬಿಡಬೇಕು ಮತ್ತೊಬ್ಬ ಮಗನಿದ್ದಾನೆ ಕಾರ್ತಿಕೇಯಿ ಷಣ್ಮುಖ ಅವನ ವಾಹನ ನವಿಲು ಈ ನವಿಲು ಎಲ್ಲಿ ಹಾವುಗಳನ್ನು ನೋಡುತ್ತೋಲ್ಲಿ ಕಣ್ಣುಗೂ ಕಿಸ ಸಾಯಿಸ್ತಾ ಇದೆ ನವಿಲಿಗೂ ಹಾವಿಗೂ ಜಗಳ ಹಾವಿಗೂ ಇಲಿಗೂ ಜಗಳ ನಂದಿಗೂ ಸಿಂಹನಿಗೂ ಜಗಳ ತೊಡೆಯ ಮೇಲೆ ಕೂತಿದ್ದಾಳೆ ಗೌರಿ ತಲೆಯ ಮೇಲೆ ಕೂತಿದ್ದಾಳ ಗಂಗೆ ಇವರಿಗೆ ನಿತ್ಯ ಜಗಳ ಇಂಥ ಜಗಳದ ಸಂಸಾರಕ್ಕೆ ನಮ್ಮ ಶಿವಪ್ಪ ಯಜಮಾನ ಯಾಕ ವಿಷ ಕುಡಿದ ಅಂದರೆ ಯಾವುದಾದ್ರೂ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಹೀಗೆ ಒಳಗೊಳಗೆ ಜಗಳ ಇದ್ದರೆ ಯಜಮಾನ ವಿಷ ಕುಡಿಯಿದೆ ಇನ್ನೇನು ಮಾಡಬೇಕು ಅಂತ ಹೇಳಿ ಮೂರನೇ ಮಾರ್ಗ ಏನುಂಟವನಿ ಆದರೆ ಆ ವಿಷಮ ಕುಡುದಿಲ್ಲ ಗಂಟಲಲ್ಲಿಟ್ಟುಕೊಂಡಿದ್ದಾನೆ ನೀಲಕಂಠ ಸಂಸಾರದಲ್ಲಿ ಯಾರಿಗಾದ್ರೂ ಇಂಥ ಸಮಸ್ಯೆ ಇದ್ದರೆ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಬಾರದು ಊರಿಗೆಲ್ಲ ಹೇಳಬಾರ್ದು ಸುಮ್ಮನೆ ಗಂಟಲಲ್ಲಿ ಇಟ್ಕೊಂಡು ತಿರುಗಾಡಬೇಕು ಅಂತ ಅರ್ಥ ಆದರೆ ಒಮ್ಮೆಯಾದರೂ ಕೂಡ ಸಿಂಹವು ಆಕ್ರಮಣ ಮಾಡಿದೀವೋ ನಂದಿ ಮೇಲೆ ಒಮ್ಮೆಯಾದರೂ ಆ ವಿಕಾರಗಳು ಪರಸ್ಪರ ಏನಾದರೂ ಘರ್ಷಣೆ ಇಲ್ಲ ಸುಮ್ಮನೆ ಬಿದ್ದಿದ್ದಾವ ಯಾಕೆ ಶಾಂತ ಆ ಶಾಂತನ ನಿರ್ವಿಕಾರನಾದಂಥ ಶಿವನ ಮುಂದೆ ಎಲ್ಲ ವಿಕಾರಗಳು ತಾಣಕ್ಕೆ ಬಿದ್ದುಬಿಟ್ಟಿವೆ ಏಕಪ್ರಕಾರ ಪರಸ್ಪರ ಯಾವ ಘರ್ಷಣೆಗಳೂ ಇಲ್ಲ ನಿಶ್ಚೇಷ್ಟವಾಗಿಬಿಟ್ಟವೇ ಏಕಪ್ರಕಾರ ನಿರ್ವೈರ ಸಮದರ್ಶಿನ ಯಾರಲ್ಲೂ ವೈರಭಾವ ಇಲ್ಲ ಸಕಲಡಿಗೆ ಲೇಸನ್ನೇ ಬಯಸತಕ್ಕಂಥ ಸಾಧು ತನ್ನವರು ಇತರರು ಅಂತಿಲ್ಲ ಅವನಿಗೆ ಸ್ವಪರಿ ಮತಿ ನಧರಿ ಚರಿ ಸ್ವಪರೀ ಮತಿ ನಧರಿ ಮತಿ ನರಾಚರಿ ಸ್ವಪರಿ ಮತಿ ನಧರಿ ಚರಾಚರಿ ನಿರ್ಮ ಭಾವ ಜಯ ಎಲ್ಲರೂ ತನ್ನವರೇ ತನಗಿಂತ ಹೊರತಾದ್ದಿನ್ನೊಂದಿಲ್ಲ ನಿರ್ವೈರವಾಗಿರುವ ಲಕ್ಷಣ ಅದು ನಿರ್ದ್ವಂದ್ವ ಸ್ಥಿತಿ ಇದು ಸಾಮಾನ್ಯ ಸ್ಥಿತಿಯಲ್ಲ ನನಗೆ ಎರಡು ಕಣ್ಣಿದ್ರು ಒಂದೇ ಕಾಣಿಸೋ ವಿಪರೀತ ದೃಷ್ಟಿಯಂತಿರ್ತದೆ ಅವರಿಗೆಲ್ಲ ಒಂದು ಕೆರೆಡ್ ಕಾಣಿಸೋದು ಒಂದು ಅಪೂರ್ವವಾದಂಥ ಕಾಯಿಲೆ ಅದು ಒಬ್ಬನಿಗಂಥ ವಿಪರೀತ ದೃಷ್ಟಿ ಉಂಟಾಗಿತ್ತಂತೆ ಮನೆಗೆ ಏಳೆಂಟು ಮಂದಿ ನೆಂಟರಿಷ್ಟರು ಬಂದರೆ ಹತ್ತಿಪ್ಪತ್ತು ಮಂದಿ ಬಂದಾಗ ಕಾಣಿಸೋದವ ಅಂಥ ಒಂದು ಕಾಯಿಲೆ ಅವನಿಗೆ ಯಾರಾದರೂ ಎರಡು ರೂಪಾಯಿ ಕೊಡೋದಿದ್ದರೆ ಅವರು ಒಂದೇ ರೂಪಾಯಿ ಕೊಡೋರು ಇವನಿಗೆ ಒಂದಕ್ಕೆರಡು ಕಾಣಿಸೋರು ಹೀಗಾಗಿ ಅಲ್ಲಿಯೂ ನಷ್ಟ ಒಬ್ಬ ಹೇಳಿದ ನಮ್ಮ ಊರಿಗೆ ಒಬ್ಬ ದೊಡ್ಡ ನೇತ್ರ ತಜ್ಞರು ಬಂದಿದ್ದಾರೆ ಅವರು ಎಷ್ಟೋ ಜನರ ಕಣ್ಣ ದೃಷ್ಟಿ ಸರಿಪಡಿಸಿದ್ದಾರೆ ನಿನ್ನನ್ನು ಅವ್ರ ಬಗ್ಗೆ ಕರ್ಕೊಂಡು ಹೋಗ್ತೇನೆ ಇವನಂದ ನಾನು ಅಲ್ಲಿಗೆ ಬರೋದಿಲ್ಲ ನನಗೊಬ್ಬರಿಗೆ ಇಬ್ಬರು ಡಾಕ್ಟರ್ ಕಾಣಿಸ್ತಾರೆ ಆಮೇಲೆ ನನಗೆ ಎರಡೆರಡು ಬಿಲ್ ಬಂದರೆ ಕಟ್ಟೋದು ಕಷ್ಟ ನನ್ನಿಂದಾಗೋದಿಲ್ಲ ಇಲ್ಲ ಇಲ್ಲ ಏನು ಚಿಂತೆ ಮಾಡಬೇಡ ನಾನು ನಿನ್ನ ಹತ್ರ ಇರ್ತೇನೆ ಅಂತ ಇವಾಗ ಕರ್ಕೊಂಡು ಹೋದರು ಡಾಕ್ಟರ್ ಬಳಿ ಹೇಳಿದ ತಕ್ಷಣ ಅವರೊಂದ್ರು ಇದೊಂದು ವಿಶೇಷ ಕಾಯಿಲೆ ಇದು ಇದನ್ನ ಪ್ರತ್ಯೇಕ ನೋಡಬೇಕಾಗ್ತದೆ ಅವನ್ನ ಕೋಣೆಯಲ್ಲಿ ಕುಳ್ಳಿರಿಸುವಂಥವನ್ನಲ್ಲಿ ಕುಳ್ಳಿರಿಸಿ ಕರ್ಕೊಂಡು ಬಂದವು ಎಲ್ಲೋ ಹೋದ ಡಾಕ್ಟರ್ ತನ್ನ ಕೆಲಸ ಮುಗಿಸಿ ಅವಸರವಸರವಾಗಿ ಕೋಣೆಯೊಳಗೆ ಬರ್ತಾರೆ ಇನ್ನೊಬ್ಬನೇ ಕೂತಿದ್ದ ಡಾಕ್ಟರ್ ಕೇಳಿದ್ರು ಏನೋ ನೀವು ಮೂರು ಮಂದಿ ಕೂತಿದ್ದಿರಲ್ಲ ಯಾರಿಗೋ ಕಣ್ಣಿ ವಿಪರೀತ ದೃಷ್ಟಿ ಗತಿ ನೋಡಿ ಆಗಲೇ ಅವನ ಎದ್ದು ಕೈ ಮುಗಿದ ಡಾಕ್ಟ್ರೇ ನಿಮ್ಮ ಔಷಧಿ ನಂಗೆ ನಾಟೋದಿಲ್ಲ ನಂಗೆ ಒಂದಕ್ಕೆ ಎರಡು ಕಾಣಿಸ್ದೆ ತಮ್ಗ ಒಂದಕ್ಕೆ ಮೂರು ಕಾಣಿಸ್ತೇ ನಾನು ತಮ್ಮ ಏನು ಸಾಧನೆ ಮಾಡೋದು ಸಾಧ್ಯ ಜಗತ್ತು ವಿಪರೀತ ದೃಷ್ಟಿ ಇಲ್ಲಿದೆ ಒಬ್ರನ್ನೊಬ್ರೊಬ್ರು ತಿದ್ದೋದು ಸಾಧ್ಯವೇ ಅಲ್ಲ ಅನೇಕಾನೇಕ ಹಂತವಿದೆ ಅದನ್ನು ಯಾರು ನಿನಗಾದ್ರಷ್ಟು ಸರಿಪಡಿಸ್ತಾರೆ ನಿರ್ವೈರನಾಗಬೇಕಾದ್ರೆ ನಾತಾಂಕ ವೈರಿ ಸ್ವೈರಿ ನಾಂತಿ ಭಾವನರೀ ದೃಕ್ಷಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಭಕ್ತರ ನಾ ತಾಂಕ ವೈರಿ ಸೈರಿ ನಾತಿ ಭಾವನರಾರಿ ನರ ವ್ಯವಹಾರಿ ನಿರ್ವೈರಸರು ನಾ ಆಪರ ವ್ಯವಹಾರಿ ನಿರುವೈರಸ ನಾ ತಾಂಕ ವೈರಿ ಸೈರಿ ಇವರು ನೆಂಟ್ರಿಷ್ಟರು ಇವರು ಆಗದವರು ಇವ್ರ ಬೇಕಾದವರು ಈ ದೃಷ್ಟಿಯೇ ಇಲ್ಲ ದ್ವಂದ್ವಾತೀತನಾಗ್ತಾನೆ ಅದರಲ್ಲೇ ಅಂತರ್ಯಾಮಿ ಆದಂತಹ ಪರಾತ್ಪರ ವಸ್ತುವನ್ನು ಕಂಡು ಆನಂದಿಸುತ್ತಾನೆ ನಮಗೆ ನಿಮಗೆ ದ್ವಂದ್ವ ದೃಷ್ಟಿ ಹೇಗಿರ್ತದೆ ನೋಡಿ ದಾರಿಯಲ್ಲಿ ಒಂದು ಕುದುರೆ ಹೋಗ್ತಾ ಇದೆ ಬೆಳ್ಳಗಿನ ಎತ್ತರದ ಕುದುರೆಯನ್ನು ಕಂಡು ನೀವು ಹೊಗಳುತ್ತಾನೆ ಎಂಥ ಕುದುರೆ ಓಟದ ಕುದುರೆಯನ್ನು ಕಾಣಿಸ್ತದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತದನ್ನು ಸ್ತುತಿ ಮಾಡ್ತಾನೆ ಗುಣಗಾನ ಮಾಡ್ತಾನೆ ಅದರಿಂದ ಒಂದು ಕತ್ತೆ ಹೋಗ್ತಾ ಇದೆ ಅದನ್ನು ನಗ್ತಾ ನೋಡೋ ಕತ್ತೆ ಹೋಗ್ತದೆ ನೋಡೋ ನಗ್ತಾ ಕತ್ತೆ ನಿನ್ನೇನು ಗಂಟು ತಿಂದಿದೆ ಕುದುರೆ ನಿನಗೇನು ಗಂಟು ಕೊಟ್ಟಿದೆ ಅದನ್ನು ಹೊಗಳೋದು ಅದನ್ನು ತೆಗಳೋದು ಯಾಕೆ ಏನು ಲಾಭ ನಿನಗಿದ್ರಿಂದ ನಮ್ಮ ದೃಷ್ಟಿ ಅದು ಕಾಗೆ ಅದಕ್ಕೆ ತಿಳಿದ ಹಾಗೆ ಅದಕ್ಕೆ ಹೋಗುತ್ತದೆ ಕೋಗಿಲೆ ಅದಕ್ಕೆ ಬಂದಾಗ ಅದಕ್ಕೆ ಹೋಗ್ತದೆ ಆ ಕೋಗಿಲೆಯ ಧನಿ ಕೇಳಿ ಪಂಚಮರದ ಇಂಚರದ ಋತುಗಾನ ಅಂತ ಕೊಂಡಾಡ್ತೀವಿ ಕಾಗೆ ಕೂಗಿದ್ರೆ ಏನು ಕಿರಿಕಿರಿ ಹೊಡಿಕಲ್ ಓಡಿಸೋದು ಅಂತ ಹೇಳ್ತಾ ಇತ್ತು ಕೋಗಿಲೆಗೆ ಸಂಗೀತ ಹೇಳ್ಕೊಟ್ಟವರು ಯಾರು ಕಾಗೆಗೆ ಸಂಗೀತ ಬರೋದಿಲ್ಲ ಅಂದವರು ಯಾರು ನಿನ್ನ ದೃಷ್ಟಿದೋಷ ನಾವು ಅದನ್ನೇ ಬೇಕಾದಾಗ ಉಪಯೋಗಿಸ್ಕೊಂಡಿದ್ದೆ ಈ ಕಾಗೇ ಶಾಸ್ತ್ರ ಅಂತ ಒಂದು ಉಂಟಂತೆ ಹದಿನೆಂಟು ಪುರಾಣದಲ್ಲೂ ವೇದವ್ಯಾಸ ಅದನ್ನು ಬರದಿಲ್ಲ ಆದರೂ ನಮ್ಮ ಕೆಲವು ಹಳ್ಳಿ ಹೆಣ್ಣು ಮಕ್ಕಳಿಗೆ ಕಾಗೆ ಶಾಸ್ತ್ರ ಗೊತ್ತಿದೆ ಕಾಗೆ ಒಂದು ಸ್ವರದಿಂದ ಕೂಗಿದರೆ ಏನೋ ದುರ್ವಾರ್ತೆ ಮರಣದ ವಾರ್ತೆ ಇವತ್ತಿದೆ ಅಂತ ಅರ್ಥ ಅಂತೆ ಅದು ಇನ್ನೊಂದು ಸ್ವರದಿಂದ ಕೂಗಿದರೆ ಮನೆಗೆ ನೆಂಟರು ಬರ್ತಾರೆ ಬೀಗರು ಬರ್ತಾರೆ ಅಂತ ಅರ್ಥ ಅಂತೆ ಈ ಕಾಲದಲ್ಲಿ ನೆಂಟರು ಬೀಗರು ಬರುವ ಸ್ವರದಲ್ಲಿ ಕಾಗೆ ಕೂಗಿದರೆ ಹೆಣ್ಣು ಮಕ್ಕಳಿಗೆ ಮೊದಲು ಕಲ್ಲೆ ಸೀತಾ ಇಲ್ಲಿ ಕೂಗಬೇಡ ಪಕ್ಕದ ಮನೆಗೆ ಹೋಗಿ ಕೂಗು ಕಾಗೆಗೇನು ಗೊತ್ತಿತ್ತು ಅದು ನಿನಗೆ ಲಕ್ಷಣ ಹೇಳಲಿಕ್ಕೆ ಎಲ್ಲಿ ಬಂದಿದೆ ದಿವಿ ಗುಂಡಪ್ಪನವರು ಕಾಗೆಯನ್ನು ವಿರಾಗಿ ಹೊಲಿಸ್ಕೊಳ್ಳುತ್ತಾರೆ ದಾರಿ ಗೊತ್ತು ಕಾಗೆಗೆನುಂಟಯ್ಯ ದಾರಿ ಗೊತ್ತು ಕಾಗೆಗೆನುಂಟಯ್ಯ ಅರಮನೆಯ ಸಂಡಿಗೆಯ ಚುನ್ ಹುಳವೋ ಆರ ಪಿಂಡವ ಆರ ತೀರ್ಥವ ಕಾಗ್ಯಾರು ಆಮಂತ್ರಣ ಕೊಟ್ಟದ್ದಿಲ್ಲ ಅಳಿ ಬೆಳಿಗ್ಗೆ ದುಃಖ ಹಾಕ ಆಗ ದೊರಕ ಬರ್ತಾ ಇದೆ ಅರಮನೆಯಲ್ಲಿ ಮಹಾರಾಣಿಯರು ತಿನ್ಲಿಕ್ಕಾಗಿ ಸಂಡಿಗೆ ಮಾಡಿ ಒಣಗಿಸಿದ್ರು ಕಾಗೆಗೇನು ಭಯ ಇಲ್ಲ ನೀನ್ ರಾಣಿ ಆದ್ರೂ ನಿನ್ನ ಪಾಲಿಗೆ ನನಗೇನು ಸಂಬಂಧ ಅಂತ ಅದ್ರ ನಾ ಕಚ್ಕೊಂಡು ಹೋಗ್ತದೆ ಏಕ ಇವತ್ತು ಅರಮನೆಯ ಸೆಂಡಿಗೆ ಸಿಕ್ತು ನಾಳೆ ಸಿಗ್ತದೆ ಇರ್ತಿಲ್ಲ ಯಾರೋ ಪಿಂಡ ಹಾಕಿ ಕಾದು ಕೂತಿದ್ದಾರೆ ಇನ್ನೂ ಕಾಗೆ ಬರಲಿಲ್ಲ ಅಂತ ಆರ ಪಿಂಡವೋ ಆರ ತೀರ್ಥವೋ ಯಾವುದರಲ್ಲೂ ತಾದಾತ್ಮ್ಯ ಹೊಂದದೇ ಇರತಕ್ಕಂಥ ಯೋಗಿ ಖಗವತ್ಯಕ್ತ ಭಾಗವತ ಹೇಳ ಮರದ ಮೇಲೆ ಕೂತ್ಕೊಂಡು ಹೆಣ್ಣು ತಿಂತಕ್ಕಂಥ ಪಕ್ಷಿ ನನ್ನ ಮರ ಅಂತ ಹೇಳೋದೇ ಇಲ್ಲ ಅದಕ್ಕೆ ತಾದಾತ್ಮ್ಯೂ ಇಲ್ಲ ಅದಕ್ಕಾಗಿ ಖಗವತ್ಯಕ್ತ ಗ್ರಹೇಶು ದಾಸರದನ್ನ ಬಹು ಸುಂದರ ದೃಷ್ಟಾಂತದಿಂದ ಪಕ್ಷಿ ಬಂದಿತು ಅಂಗಳದಲ್ಲಿ ಹಾರಿ ಹೋಯಿತು ಆ ಕ್ಷಣದ ಹಾರಿ ಆ ಕ್ಷಣದಲ್ಲಿ ಹಾಗೆ ಇರಬೇಕು ಸಂಸಾರ ಹಾಗೆ ಬರೆದೀತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರ ಪಕ್ಷಿ ಬಂದಿತು ಅಂಗಳದಲ್ಲಿ ಹಾರಿಹೋಯಿತು ಆ ಕ್ಷಣದಲ್ಲಿ ಭಗವತೆ ಪಕ್ಷಿಗ ತಾದಾತ್ಮ ಇಲ್ಲ ಅದು ಯಾವುದಕ್ಕೂ ಸಾಕ್ಷಿಯಾಗಿ ನಿಲ್ಲೋದು ಸಾಧ್ಯ ಅಲ್ಲ ನೀವು ಪಕ್ಷಿ ಸಾಕ್ಷಿ ಹಿಡಿದ್ರೆ ನಿಮ್ಗೆ ಕೆಲಸ ಆಗೋದಿಲ್ಲ ಒಬ್ಬರು ಮನೆ ಹುಡ್ಕೊಂಡು ಬಂದಿದ್ದ ಅವ್ರ ಮನೆಯಲ್ಲಪ್ಪಾ ನನಗೆ ಎಲ್ಲಿ ವಿಳಾಸ ಏನಿಲ್ಲ ಮನೆ ನಂಬ್ರ ಗೊತ್ತಿಲ್ಲ ಎಲ್ಲಿದೆ ಅವ್ರ ಮನೆ ಒಬ್ಬ ಹೇಳಿದ ನೋಡ್ರಿ ಇಲ್ಲಿಯ ಮೂರನೇ ಮಹಡಿ ಮನೆಯ ಮೇಲೆ ಒಂದು ಕಾಗೆ ಕೂತಿದ್ದು ನೋಡಿ ಅದೇ ಅವ್ರ ಮನೆಯನ್ನು ಇವು ಹೋಗುವಾಗ ಕಾಗೆ ಹಾರಿ ಹೋಯ್ತು ಎಲ್ಲಿ ಹುಡುಕ್ತಿ ಮನೆಯ ಸಾಕ್ಷಿ ಅದಕ್ಕೆ ಸಾಕ್ಷಿ ಇಟ್ಟು ಮನೆ ಗುರುತಿಸ್ತೀವಿ ಹಾರಿ ಹೋಯ್ತು ಆ ಕ್ಷಣದಲ್ಲಿ ಅದನ್ನು ಸಾಕ್ಷಿಯಾಗಿ ಹಾಕಿ ಪ್ರಪಂಚ ಕ್ಷಣ ಕ್ಷಣಕ್ಕೆ ಬದಲಾಗೋ ಪರಿವರ್ತನಶೀಲವಾದ್ದಲ್ಲಿ ಇದಾದೆ ಇದು ಬಿತ್ತಂಬಿದ್ನ ಹ್ಯಾ ಹುಡುಕ್ತಾ ಇದ್ದೀವಿ ನಾನಾ ನಿರ್ವೈರರಾಗಿ ಯಾವದನ್ನೂ ಹೆಚ್ಚು ಕಡಿಮೆ ಅಂತ ನೋಡದೆ ಪ್ರತಿಯೊಂದರಲ್ಲಡಗಿರುವ ತತ್ ತಿಳಿಯುತ್ತಾರೆ ಒಬ್ಬ ಅನುಭಾವ ಹೇಳ್ತಾನೆ ಸಾಧು ಉಪದೇಶ ಮಾಡುವ ಕ್ರಮ ನೋಡಿ ಹೆಚ್ಚು ಕಾಡಿಮೆ ಜಣಗಾಡಬೇಡಿ ಹೆಚ್ಚು ಕಾಡಿ ಮೆಜಂದು ಸಮದರ್ಶಿನ ಹೆಚ್ಚು ಕಾಡಿ ಮೆಜಂದು ಸಚ್ಚಿದಾನಂದ ಬ ಬ್ರಹ್ಮನ ಒಳಗುಟ್ಟು ನೋಡಿ ಸಚ್ಚಿದಾನಂದ ಬ್ರಹ್ಮನ ಒಳಗುಟ್ಟು ನೋಡಿ ಹೆಚ್ಚು ಕಡಿಮೆಗೆ ಗೆಂದು ಹೆಣಗಾಡಬೇಡಿ ಸಚ್ಚಿದಾನಂದ ಹೆಚ್ಚುಡಿ ಹೆಣಗಾಡಬೇಡಿ ಈ ಜಗತ್ತನ್ನು ನೋಡ್ತಾ ಇದ್ದೀನಿ ನೀನು ಆ ಸಮದರ್ಶಿತ್ವ ಬರಬೇಕಾದ್ರೆ ಒಳಗುಟ್ಟು ತಿಳ್ಕೊಳ್ಬೇಕು ಈ ಹೊರಗಿನ ಒಂದು ಇದೆ ಅದು ಒಳಗುಟ್ಟು ಹೊಂದಿದೆ ಆ ಗುಟ್ಟು ತಿಳಿದ್ರೆ ನಿಮ್ಗ ಸಮದರ್ಶಿತ್ವ ಪ್ರಾಪ್ತಿ ಆಗ್ತದೆ ಭಗವಾನ್ ರಾಮಕೃಷ್ಣರು ಮಿಠಾಯಿ ಗೊಂಬೆ ದೃಷ್ಟಾಂತ ಕೊಡ್ತಾಯಿದ್ರು ನಾವು ಜನರಿಗೆ ಅರ್ಥವಾಗುವಂತೆ ದೃಷ್ಟಾಂತಕ್ಕೆ ಉಡುಗೆ ತೊಡಗಿ ಹಾಕಿ ನವೀಕರಿಸಬೇಕು ಈ ಮಿಠಾಯಿ ಬಾಲ ಒಂದು ಬಂಡಿಯಲ್ಲೆಲ್ಲ ತಿಂಡಿ ಸಕ್ಕರೆ ಮಿಠಾಯಿ ಇಟ್ಕೊಂಡು ಗಂಟೆ ಬಾರಿಸ್ತಾ ಬರ್ತದೆ ಆ ಗಂಟೆ ಕೇಳುವಾಗ ಮಕ್ಕಳಿಗೆ ಸಂತೋಷವಾಗ್ತದೆ ತಾಯಿ ಎಂದ್ರಿಗೆ ಸಿಟ್ಟು ಬರ್ತದೆ ಇಲ್ಲಿಲ್ಲೇ ತಿರ್ಗಾಡ್ತಾ ಇರ್ತಾನೆ ನಮಗೊಂದೊಂದು ಗಂಟೆ ಕೇಳಿದರೆ ಒಂದೊಂದು ಸ್ಮರಣೆ ಬರ್ತದೆ ದೇವಸ್ಥಾನದ ದೇವಾಲಯದ ಘಂಟೆ ಕೇಳಿದ ತಕ್ಷಣ ಗೊತ್ತಾಗ್ತದೆ ನಮಗೆ ಮಂಗಳಾರತಿ ಆಯಿತು ಇನ್ನು ಪ್ರಸಾದಕ್ಕೆ ಹೋಗಬಹುದು ಅಂತ ತಕ್ಷಣ ಗೊತ್ತಾಗ್ತದೆ ಆ ಘಂಟೆಯೇ ಎಚ್ಚರಿಸ್ತದೆ ಯಾವ್ಯಾವ ಘಂಟೆಗೆ ಏನೇನು ಏನೇನು ಸಂದೇಶ ಅದು ಗೊತ್ತಾಗ್ತದ ಭಕ್ತರಿ ಯಾರದಾದ್ರೂ ಮನೆಗೆ ಬೆಂಕಿ ಬಿದ್ದರೆ ಅಗ್ನಿಶಾಮಕ ದಳದವರು ಘನಘಣ ಘನ ಗಂಟೆ ಬಾರಿಸಿ ಬರ್ತಾರೆ ಆಗ ನಾವು ಒಂದು ಸಲ ಎದ್ದು ನಮ್ಮ ಮನೆಗೊಂದು ಪ್ರದಕ್ಷಿಣೆ ಬಂದು ನಮಗೆ ಸಂಬಂಧ ಇಲ್ಲ ಅಂತ ಹೋಗಿ ಮಲಗಿಬಿಡ್ತೇವೆ ಪ್ರಶ್ನೆ ಅದು ನಮ್ಮನ್ನು ಎಚ್ಚರಿಸದೇ ಜಾಗೃತಿ ಕೊಡುತ್ತೆ ರೋಗಿಯನ್ನು ರುಗ್ಣಾಲಯಕ್ಕೆ ಕೊಂಡು ಹೋಗುವಾಗ ಆಂಬ್ಯುಲೆನ್ಸ್ ಒಂದು ಗಂಟೆ ಬಾರಿಸ್ಕೊಂಡು ಬರ್ತಾ ಅದನ್ನೆತ್ತ ನಾವು ನೋಡಿ ಒಂದು ಸಲ ಕಣ್ಣು ಒರೆಸ್ಕೊಂಡು ನಮ್ಮಜ್ಜಿನ ಹೀಗೆ ಕರ್ಕೊಂಡು ಹೋಗಿದ್ರು ಪುನಃ ಕರ್ಕೊಂಡು ಬರಲೇ ಇಲ್ಲ ಅಂತ ಗಂಟೆಯಿಂದ ಒಬ್ಬೊಬ್ಬರಿಗೆ ಒಂದೊಂದು ಸ್ಮರಣೆ ಅವಶ್ಯವಾಗಿ ಆ ಮಿಠಾಯ್ವಾಲ್ನ ಗಂಟೆ ಕೇಳಿದ ಅಕ್ಷಣ ತಾಯಿಂದ್ರಿಗೆ ಸಿಟ್ಟು ಬರೋದು ಮಗು ಬಂದು ಕೇಳ್ತಮ್ಮ ಮಿಠಾಯಿ ವಾಲು ಬಂದಿದ್ದಾನೆ ಅವೇನು ಮಾಡಿದ್ದಾನೆಲ್ಲ ಸಕ್ಕರೆ ಗೊಂಬೆ ಮಾಡಿದ್ದಾನೆ ಕಾಗೆ ಗೂಗೆ ಹಾವು ಕಪ್ಪೆ ಹುಲಿ ಸಿಂಹ ನವಿಲು ಎಲ್ಲ ಮಾಡಿದ್ದಾರೆ ಸಕ್ಕರೆ ಗೊಂಬೆ ಆಕಾರ ಪ್ರಾಣಿಗಳದ್ದು ಎಲ್ಲ ಹೊರಗೆ ಹೊಳಗೆ ಸಕ್ಕರೆ ಮಾತ್ರ ಇರೋ ಅದನ್ನು ಬಂಡೀಲಿಟ್ಟು ತಳ್ಕೊಂಡು ಬರ್ತಾ ಇದ್ದಾರೆ ಮಗು ಬಂದು ಕೇಳ್ತಾ ಇದ್ದಮ್ಮ ಮಿಠಾಯಿ ವಾಲು ಬಂದಿದ್ದಾನೆ ತನ್ನ ಕಾಗೆ ತಿನ್ನಲೆ ಗೂಗೆ ತಿನ್ನಲೆ ಹಾವು ತಿನ್ನಲೆ ಕಪ್ಪೆ ತಿನ್ನಲೆ ಮಗು ಕೇಳ್ತದೆ ಹೆಸರೆಲ್ಲ ಪ್ರಾಣಿಗಳದ್ದು ಎಲ್ಲ ಸಕ್ಕರೆ ಗೊಂಬೆ ಅದು ತಾಯಿ ಬಂದು ಹೊರಕು ನೋಡ್ತಾಳೆ ಮಗುವಿಗೆ ನಾಲ್ಕು ಕಾಣಿ ಕೊಟ್ಟಳು ಹಾವು ಬೇಡ ಕಪ್ಪೆ ತಕೊಂಡು ತಿನ್ನು ಕೋಗಿಲು ಎಷ್ಟು ಸುಂದರ ಹಾಡುವ ಪಕ್ಷಿ ಇದು ಎಷ್ಟು ಕರ್ಕಶ ಎರಡಕ್ಕೂ ಒಂದೇ ಬೆಲೆ ಹೌದು ಮಗು ಎರಡಕ್ಕೂ ಒಂದೇ ಬೆಲೆ ಯಾವುದು ಬೇಕೋ ತಗೋ ನವಿಲಿಗೆ ಅದಕ್ಕೂ ನಾಲ್ಕು ಕಾಣಿ ಕೋಳಿಗೆ ಅದಕ್ಕೂ ನಾಲ್ಕು ಕಾಣೆ ನವಿಲು ಎಂಥ ಸುಂದರ ರಾಷ್ಟ್ರೀಯ ಪಕ್ಷಿ ಕೋಳಿ ಎಷ್ಟು ಅಸಹ್ಯ ಕೊನೆಗೆ ಮಿಠಾಯವಾಲು ಹೇಳಿದ ಮಗು ಹೆಸರು ಕಟ್ಕೊಂಡು ಪ್ರಯೋಜನ ಇಲ್ಲ ತೂಕಕ್ಕೆ ಸರಿಯಾಗಿ ಬೆಲೆ ಇಲ್ಲಿ ಯಾವುದು ಬೇಕೋ ಅದು ತಕ್ಕೋ ಎಲ್ಲ ಸಕ್ಕರೆ ಗೊಂಬೆ ಮಗು ಹೀಗೆ ನೋಡ್ತದೆ ಕೋಗಿಲಿಗಿಂತ ಕಾಗೆಯೇ ಸ್ವಲ್ಪ ದಪ್ಪನಾಗಿದೆ ನಂಗೆ ಕಾಗೆ ಕೊಡು ಕೋಗಿಲ ಹಾಳಾಗಲಿ ಬ್ಯಾಡ ಎದ್ದದ್ವಿಭೂತಿ ಮತ್ಸತ್ತೀವ ದೂರ್ಜಿತ ಸಮದರ್ಶಿ ಆಗಿರತಕ್ಕಂಥ ಅದನ್ನು ನೋಡ್ತಾ साधुन लक्षण है नोड़े निर्वैरम समदर्शिना इंथ साधु सतर हिंदे श्लोक अनवादी पुरंद्रदास कीर्तन नोड़ी ಎದ್ದಾರೆ ಸಂಗಡ ಬರುವಾ ಬರುವ ಭಕ್ತನದ್ದಾರೆ ಸಂಗಡ ಬರುವಾ ನಿನ್ನ ಮುದ್ದಿಸಿ ಮುಂದಕ್ಕೆ ಮುಕ್ತಿಯ ಕೊಡುವ ಮುದ್ದಿಸಿ ಮುಂದಕ್ಕೆ ಮುಕ್ತಿಯ ಕೊಡುವ ಎದ್ದರೆ ಸಂಗಡ ಬರುವ ನೀನೆದ್ದರೆ I don't know. मा इंदू मार्गी चालता मुखी नामवाणी आहे समागे फुड़े चक्र पाणी चक्र पाणी आमागे फुड़े चक्र पाणी चक्र ಾರಾಯಣ ನಿಜ ಗಭಾ ನಾರಾಯಣ ಬೈಸ ಕೀರ್ತನ ಢೋ ಬೈಸ ಕೀರ್ತನ ಢೋ ಮಾರ್ಗ ಚಾಲತಾ पूजे चंघ्रिणुभि अनु्रजा्यम निरपेक्षनादा निर्वैनाद साधु सत्षन ಹಿಂದೇ ನಾನು ತಿರುಗಾಡ್ತಾ ಇರ್ತೇನೆ ಅವನು ಎಲ್ಲಿದ್ದಾನೋ ಅಲ್ಲಿಳ್ತೇನ ಪೂಯೆಯೇ ತ್ಯಂಗ್ರಿರೇಣು ಭೀ ಅವನ ಪಾದದಿದ್ದ ಧೂಳು ನನ್ನ ತಲೆಯ ಮೇಲೆ ಬಿದ್ದರೆ ಅದು ಪವಿತ್ರ ಎಂಬುದಾಗಿ ತಿಳುಕೊಂಡು ಅವನ ಹಿಂದು ತಿರುಗಾಡ್ತೇನೆ ಭಗವಂತನನ್ನು ಹಿಂದು ಮುಂದಿಟ್ಟುಕೊಂಡು ತಿರುಗಾಡುವ ಸ್ವಂತ ಸಾಧು ಅವನ ಮಹಿಮೆ ನಕಳೇ ಬ್ರಹ್ಮಾದಿಕಾ ಬ್ರಹ್ಮಾದಿಗಳಿಗೂ ತಿಳಿದಿರತಕ್ಕಂಥ ಮಹಿಮ ವಿಶೇಷವುಳ್ಳವ ಸಂತ ಭಗವಂತನ ತನ್ನಲ್ಲಿ ಹೊತ್ತುಕೊಂಡು ತಿರುಗೋ ಅವನನ್ನೇ ತನ್ನಲ್ಲಿರಿಸಿಕೊಂಡು ಆನಂದ ಪಡತಕ್ಕಂಥವ ಭಗವಂತ ಆ ಸಂತ ಭಗವಂತನ ಸಂಬಂಧ ತಿಳಿದು ಆ ಸತ್ಸಂಗದಲ್ಲಿ ಒಂದು ಕ್ಷಣಕಾಲಣೆ ಇರುವುದರಿಂದಾಗಿ ನಿನ್ನ ಎಲ್ಲ ಜನ್ಮಾಂತರದ ದೋಷಗಳ ಕಳೆದು ಪರಿಶುದ್ಧನಾಗ್ತಿ ಹತ್ತು ಸಾವಿರ ವರ್ಷವೊಂದು ಕೋಣೆಯೊಳಗೆ ಕತ್ತಲಿದ್ರೂ ಕೂಡ ಸೂರ್ಯ ಕಿರಣ ಒಳಕ್ಕೆ ನುಗ್ಗಿದ ಕ್ಷಣ ಕತ್ತಲು ಹೋಗಲೇಬೇಕು ಕತ್ತಲಿದ್ದ ಕಡೆ ಸೂರ್ಯ ಕಿರಣ ನುಗ್ಗಿದ್ದುಂಟು ಸೂರ್ಯ ಇದ್ದ ಕಡೆ ಕತ್ತಲು ನುಗ್ಗಿದ ಒಂದೇ ಒಂದು ದೃಷ್ಟ ಅಂತ ಇಲ್ಲ ಆದ್ದರಿಂದ ಸಾಧು ಸಂತನ ಬಳಿಯಲ್ಲಿ ಯಾವುದೇ ದುಷ್ಟ ವಿಚಾರಗಳು ಸುಳಿಯಿಲ್ಲ ಅಮ ತುಕಾಮಣೆ ಅಮಿಝಾಲೋ ಅಗ್ನಿರೂಪ ತುಕಾಮಣೆ ಅಮಿಝಾಲೋ ಅಗ್ನಿರೂಪ ಸಾಧು ಸಂತ ಅಗ್ನಿಯಂತೆ ಬೆಂಕಿ ಬಹಳ ಮಡಿ ಅದಕ್ಕೆ ಪಾವಕ ಅಂತ ಹೆಸರು ಪಾವನ ಅದು ಅದನ್ನು ನೀರುಗಿರು ಹಾಕಿ ಶುದ್ಧ ಮಾಡಿ ಮಡಿ ಮಾಡೋದಂತೇಳಿ ಬಟ್ಟೆಗಟ್ಟೆ ಶುದ್ಧ ಮಾಡ್ತೀವಷ್ಟೇ ನಾವೆಷ್ಟೇ ಸ್ನಾನ ಆಗಿ ನಾ ಮಾಡಿ ಬಂದು ಮಡಿ ಮಡಿ ಆಗಿ ಪೂಜೆ ಕೂತರು ನೊಣ ಬಂದು ನಮ್ಮ ತಲೆಯ ಮೇಲೆ ಕೂತ್ಕೊಳ್ತದೆ ಮಡಿ ಹೋಯ್ತಲ್ಲ ನೈವೇದ್ಯಕ್ಕಿಟ್ಟು ಮೂಲಮಂತ್ರ ಜಪ್ಸೋದ್ರೊಳಗೆ ನೊಣ ಬಂದು ಕೂತ್ಕೊಳ್ತದೆ ವಿಷಯಗಳು ಅಂದರೆ ನೊಣಗಳಿದ್ದ ಹಾಗೆ ಅವುಗಳು ಕೂತ್ಕೊಳ್ಳದಿರುವ ಜಾಗವೇ ಇಲ್ಲ ನೊಣ ಕುಳಿತುಕೊಳ್ಳದಿರುವ ಒಂದೇ ಒಂದು ಜಾಗ ಅಂದರೆ ಬೆಂಕಿ ನೀವು ಬೆಂಕಿಯ ಕೆಂಡವನ್ನುಟ್ಟು ನೊಣವನ್ನು ಕರೆಯಿರಿ ಬಾತಮ್ಮ ಈ ಸಿಂಹಾಸನದ ಮೇಲೆ ಕೂತ್ಕೊಂಡು ಕೂತ್ಕೊಳ್ತದೆ ಮುಟ್ಟಿದ್ರೂ ಸಾಕು ಸುಟ್ಟು ಸೀದಿ ಸರ್ವ ಕರ್ಮಾಣಿ ಭಸ್ಮ ಸಾತಕ್ಕಂಥ ಸಾಧು ಸಂತರಿಗೆ ವಿಧಿ ಯಾವ ಬಂದೂ ಅವ್ರ ಪಾಲಿಗಿಲ್ಲ ಇದನ್ನು ಹೇಳುವ ದಾಸರ ನೋಡಿ ಜಗನ್ನಾಥದಾಸರು ಒಂದು ಪಕ್ವ ದಿಶೆಯಲ್ಲಿ ಮಾತಾಡ್ತಾರೆ ವಿಧಿ ನಿಷೇಧಂಗಾಳು ಅಧಮಾರಿಗಲ್ಲದೆ ವಿಧಿ ನಿಷೇಧಂಗಾಳು ಅಧಮಾರಿಗಲ್ಲದೆ ಪದುಮನಾಭಾನಿನ್ನ ಸರ್ವತ್ರ ಪದುಮನಾಭಾನಿನ್ನ ಸರ್ವತ್ರ ಜಪಿಪನ್ ನಿಷೇಧಗಳು ಸರ್ವತ್ರ ಜಪಿಪರ್ ವಿಧಿನಿಷಧಗಳು ಎಲ್ಲಿ ಸಾಧಕ ಅವಸ್ಥೆಯಲ್ಲಿ ಮಾತ್ರ ವಿಧಿ ನಿಷೇಧಗಳುವನಿಗಿವೆ ಯಾವಾಗ ಸಾಧನೆ ಸಾಧ್ಯಗಳು ಒಂದಾಗ್ಬಿಟ್ಟಿವೆ ಅಲ್ಲಿ ವಿಧಿ ನಿಷೇಧಗಳಲ್ಲಿ ಶ್ವಾಸೋಚ್ಛ್ವಾಸಂತೆ ನಿರಂತರ ಚಿಂತನೆಯಲ್ಲಿ ತೊಡಗ್ತಾ ಇತ್ತು ದೇಹ ಇದ್ದು ದಾಹ ಇಲ್ಲದ ಸ್ಥಿತಿಯಲ್ಲಿ ಇರತಕ್ಕಂಥ ನನಗೆ ವಿಧಿ ನಿಷೇಧಗಳು ಎಲ್ಲಿರ್ತಾರೆ ಅಂತ ಸಾಧುಸಂತರ ಕೈಯಲ್ಲಿ ತಪ್ಪಾಗ್ತದೆ ಸಾಮಾನ್ಯ ದೃಷ್ಟಿಯಲ್ಲಿ ಅವ ಮಾಡಿ ತಪ್ಪು ಅದು ಇದು ಅಂದರೆ ಅಪರಾಧವ್ಯೋಧ ಉಪಚಾರ ಮಾತ್ರವೈ ಅಪರ್ಯೋಧು ಮಾತ್ರವೈ ಗುಪ್ತದೀನಿ ಗುಪ್ತದೀ ನಿನ್ನ ಸರ್ವಿ ಅಪರೀಯ ಬೋಧೆ ಅಪರ ಸರ್ವತ್ರ ಭಗವಂತನನ್ನು ಚಿಂತಿಸತಕ್ಕಂಥ ಸಾಧು ಸಜ್ಜನರನ್ನ ಅವರ ಸಣ್ಣ ಪುಟ್ಟ ದೋಷಗಳನ್ನು ನೆನೆತ್ತುಕೊಂಡು ಅಪರಾಧಿ ಅಂತ ಹೇಳಿದೆ ಅದೊಂದು ದೊಡ್ಡ ಅಪರಾಧವಾಗ್ತದೆ ಈಗ ನಾವೀತನಕ್ಕೆ ಹೇಳಿದ್ದು ಸಾಧು ಸಂತರ ಲಕ್ಷಣ ಅವರ ಸಂಘ ಮಾಡುವ ನಮ್ಮ ಲಕ್ಷಣ ಏನಿರಬೇಕು ಅಧಿಕಾರ ನಮಗೆ ಹಾಗಿರ್ಬೇಕಾಗ್ತದೆ ಅದಕ್ಕೇನು ಸಾಧಿಸಿಕೊಳ್ಬೇಕಾದ್ರೆ ಏನು ಸಿದ್ಧತೆ ಕೊಳ್ಬೇಕು ಸಾಧು ಸತ್ಪುರುಷದ ಕಡೆಗೆ ಹೋಗಬೇಕಾದ್ರೆ ನೀವು ಬಹುಜನ್ಮದ ಪುಣ್ಯ ಮಾಡಿರಬೇಕಪ್ಪ ನಿನ್ನ ವಿಷಯ ವಾಸನೆ ನಾಶವಾಗಿ ಸ್ಪರ್ಹೆಗಳೆಲ್ಲ ಹೋಗಿ ಪರಿಶುದ್ಧನಾಗಬೇಕಾದ್ರೆ ಭಗವದ ಅನುಗ್ರಹವುಳ್ಳವನಿಗೆ ಮಾತ್ರ ಸಂತನ ಕೃಪೆ ಬಿನು ಹರಿ ಕೃಪಾ ಮಿಲಹಿ ನಿಂತ ತುಳಸಿದಾಸಂತ ಭಗವತ್ ಕೃಪೆಯಾಗದೇ ನನಗೆ ಯಾವ ರೀತಿಯಲ್ಲೂ ಕೂಡ ಸಂತರ ದಯ ಕೃಪೆಯಾಗತಕ್ಕಂಥದ್ದಿಲ್ಲ ತುಕಾರಾಮರ ಒಂದು ಭಂಗ ನೋಡಿ ಸಂತ ಚರಣ ರಜ ಲಾಗತಾಸ ವಾಸನೆ ಚೀಜ ಜಳೋ ಸಂತ ಚರಣ जे आवडी, घड़ी घडी लागता सहज मास बीज ಡೀಡ जाय ಚರಣ चर ಸಹ ನಿರ್ದೋಷರಾದ ನಿರ್ವೇರನಾದಂತಹ ನಿರ್ಲೇಪರಾದ ನಿರ್ಲಿಪ್ತರಾದ ಆ ಸಾಧು ಸಂಘದಿಂದ ವಾಸನಾ ಬೀಜಗಳೇ ನಾಶವಾಗಿ ಹೋಗ್ತಾ ಇದ್ದ ಆ ಸಾಧು ಸಂಘದಿಂದ ವಾಸನ ಬೀಜಗಳೇ ನಾಶವಾಗಿ ಹೋಗ್ತಾನೆ ಆ ಬೀಜ ಮನಸ್ಸಲ್ಲಿ ಇರುವಷ್ಟು ಕಾಲ ನೀನು ಎಷ್ಟೇ ಸಾಧನೆ ಮಾಡಿದರೂ ಪ್ರಯೋಜನ ಆಗೋದಿಲ್ಲ ಅಲ್ವೇ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಮನೋಗತವಾದ ಸರ್ವ ಕಾಮನೆಗಳ ಬೀಜವೇ ನಾಶವಾಗಬೇಕಾದರೆ ಅದು ಸತ್ಸಂಗದಿಂದ ಸಾಧ್ಯ ಅಂತ ಎಷ್ಟೋ ಸಲ ಇಂದ್ರಿಯ ಭೋಗಶಕ್ತಿ ಕುಗ್ಗಿಸಿಕೊಂಡ್ರೆ ಭೋಗಶಕ್ತಿ ಕುಗ್ಗಬಹುದು ಭೋಗದ ಆಸಕ್ತಿ ಕುಗ್ಗುವುದಿಲ್ಲ ಭೋಗಶಕ್ತಿ ಕುಗ್ಗಿದರೆ ಭೋಗದ ಆಸಕ್ತಿ ಕುಗ್ಗುವುದಿಲ್ಲ ಮನೆಯಲ್ಲಿ ಮಕ್ಕಳು ಬಹಳ ಗದ್ದಲ ಮಾಡ್ತಾರೆ ಅಂತ ಅಜ್ಜಿ ಮಕ್ಕಳಿಗೊಂದಿಷ್ಟು ಚಕ್ಕುಲಿ ಮಾಡಿಕೊಟ್ರು ಸುಮ್ಮನೆ ಚಕ್ಕುಲಿ ಕಡೀತಾ ಬಿದ್ದಿರಬೇಕು ಗದ್ದಲ ಮಾಡಬಾರ್ದು ಅದು ಎಂಥ ಚಕ್ಕುಲಿ ಅಂದರೆ ಈ ಮನೆಯಲ್ಲಿ ಚಕ್ಕುಲಿ ಕಡಿದ್ರೆ ಪಕ್ಕದ ಮನೆಯವರಿಗೆ ಎಚ್ಚರ ಆಗಬೇಕು ಅಂಥ ಚಕ್ಕುಲಿ ಮಾಡಿ ಕೊಟ್ಟಿದ್ದಾಳೆ ಅಜ್ಜಿ ಮಕ್ಕಳ ಚಕ್ಕುಲಿ ಕಡೀತಾ ಕಡೀತಾ ಅಜ್ಜಿನ ಹತ್ರ ಬಂದು ಹಲ್ಲು ಬಿದ್ದು ಹೋದ ಮುದುಕನ ಹತ್ರ ಅಜಾ ನಿಂಗೆ ಚಕ್ಕುಲಿ ಬೇಕೇನು ಅಂತ ಕೇಳ್ತಾರೆ ಮುದುಕನಿಗೆ ಜಗಿದು ತಿನ್ನುವ ಭೋಗಶಕ್ತಿ ಇಲ್ಲ ಅವನು ಹೇಳ್ತಾನೆ ಹುಚ್ಚ ನಂಗೆ ಚಕ್ಕುಲಿ ಜಗದು ತಿನ್ನಲಿಕ್ಕಾಗುತ್ತೇನೋ ಹೋಗು ಅಜ್ಜಿ ಹತ್ರ ಹೇಳು ಒಂದು ಇಪ್ಪತ್ತು ಚಕ್ಕುಲಿ ಪುಡಿ ಮಾಡಿ ತಂದು ಕೊಡ್ಲಿಕ್ಕೆ ಹೇಳು ಜಗದು ತಿನ್ನುವ ಭೋಗಶಕ್ತಿ ಇಲ್ಲ ಪುಡಿ ಮಾಡಿ ತಂದು ಕೊಟ್ಟರೆ ಇಪ್ಪತ್ತು ತಿನ್ನಬೇಕೆಂಬ ಆಸಕ್ತಿ ಉಂಟು ಭೋಗಶಕ್ತಿ ಕುಗ್ಗಿದ್ರೆ ಆಸಕ್ತಿ ಕುಗ್ಗುವುದಿಲ್ಲ ಅದು ಬೀಜದಂತೆ ನಿನ್ನೊಳಗಿದ್ದು ನಿರಂತರ ಗಡಿಪಡಿಸ್ತದೆ ಏಕ ಪ್ರಕಾರ ಸತ್ಸಂಗದಿಂದ ಸತ್ವಸ್ತುವನ್ನು ತಿಳ್ಕೊಂಡು ಸತ್ ಶಾಸ್ತ್ರಗಳ ಅಧ್ಯಯನದಿಂದ ಭ್ರಾಂತಿ ಬಯಲಾಗ್ತದೆ ಸುಖ ಇದಲ್ಲ ಎಂಬ ಅರಿವು ನಿನಗೆ ಮೂಡಬೇಕು ಸುಖ ಯಾವುದು ಅಂತ ನಿನಗೆ ತಿಳಿದಿಲ್ಲ ಅಭಾವದಲ್ಲಿ ಸುಖ ನೋಡುವವರು ನಾವು ಭಾವನಾತ್ಮಕವಾದ ಸುಖ ಕಳ್ಕೊಂಡಿದ್ದೆ ಅಭಾವದಲ್ಲಿ ಸುಖ ಅಂದರೆ ನಿಮ್ಮ ಮನೆಯಲ್ಲಿ ಮೊದಲು ಲೈಟ್ ಹೋದರೆ ನೀವು ಮೊದಲು ಮಾಡುವ ಕೆಲಸ ಯಾವುದು ಅಂದರೆ ಮಗನನ್ನು ಕರೆದು ಪಕ್ಕದ ಮನೇಲಿ ಉಂಟೋ ನೋಡು. ಅವ ಬಂದು ಅಲ್ಲೂ ಲೈಟ್ ಇಲ್ಲುವಂತೆ ಆಗ ಒಂದು ಸುಖ ಅಲ್ಲೂ ಇಲ್ಲುವಂತೆ ಸುಖೆ ಅಖ ಇವನಿಗೆ ಹೋಯ್ತು ಅನ್ನೋದಕ್ಕಿಂತ ಅಲ್ಲೂ ಇಲ್ಲ ಅನ್ನೋದ್ರಲ್ಲಿ ಬಹಳ ಸುಖವಾಗ್ತದೆ ಕಪ್ಪ ನಾವು ಸುಖ ಹುಡುಕುವ ಕ್ರಮೇ ಅದರ ತಕ್ಷಣ ಇನ್ನೊಬ್ಬ ಮಗ ವರದಿ ತಂದ ಯಾವ ಬೀದಿ ದೀಪವೂ ಇಲ್ಲವಂತೆ ಇನ್ನೂ ಸ್ವಲ್ಪ ಸಮಾಧಾನ ಮಗದೊಬ್ಬ ದೊಡ್ಡ ಸುದ್ದಿ ತಂದ ಅದು ಮೂಲದಲ್ಲೇ ಹೋಗದಿಯಂತೆ ಸರಿ ಮಲಗುವೇನು ಪ್ರಶ್ನೆ ನಿಶ್ಚಿಂತ ನಾವು ಹುಡುಕೋದು ಹೇಗೆ ಭಾವಾತ್ಮಕವಾದ ಸುಖ ನೀನು ಅವನಿಗೂ ಇಲ್ಲ ಅವನಿಗೂ ಇಲ್ಲ ಸೀತಲಿ ಸುಖ ಅನಿಸುತ್ತೇನೆ ಭಗವಂತನಲ್ಲಿ ಚಿತ್ತ ನಟ್ಟಂತಹ ಸಾಧು ಸತ್ಪುರುಷರ ಸಂಘದಿಂದ ನಿನ್ನ ಭ್ರಾಂತಿ ಬಯಲಾಗ್ತದೆ ನಾವು ವಸ್ತುವಿನಲ್ಲಿ ಅತಿಶಯವನ್ನು ಎಣಿಸುತ್ತೇವೆ ಆಧುನಿಕರಿಗೆ ಯಾವ ದೃಷ್ಟಾಂತ ಕೊಟ್ಟರು ಸಾಕಾಗುವುದಿಲ್ಲ ವಿಷಯ ತಿಳಿಯಲಿಕ್ಕೆ ಯಾಕಂದ್ರೆ ಅಧ್ಯಾತ್ಮವು ನಿತ್ಯ ಒಂದು ಅಧ್ಯಯನಶೀಲವಾದ ಪದ್ಧತಿ ನಮ್ಮಲ್ಲಿತ್ತು ಈಗ ಅದು ದೃಷ್ಟಾಂತಗಳಿಂದ ನಮ್ಮ ನಿತ್ಯ ಅನುಭವಗಳಿಂದ ಅದನ್ನು ಎತ್ತಿಕೊಡಬೇಕಾಗ್ತದೆ ಭ್ರಾಂತಿ ಬಯಲಾಗೋದು ಹೇಗೆ ಯಥಾರ್ಥತೆ ತಿಳಿದಾಗ ಸಂತ ನಿನಗೆ ಯಥಾರ್ಥ ಜ್ಞಾನ ಕೊಡ್ತಾರೆ ನಾವೆಷ್ಟೋ ಸಲ ಯಥಾರ್ಥತೆಯನ್ನು ಅರಿತಾಗ ಭ್ರಾಂತಿ ಬಯಲಾಗೋದುಂಟು ಒಬ್ಬಾತ ತರುಣ ಒಬ್ಬ ತರುಣಿಯ ಬೆನ್ನಿಗೆ ಬಿದ್ದು ನಾನು ನಿನ್ನನ್ನೇ ವಿವಾಹ ಮಾಡಿಕೊಳ್ತೇನೆ ನಿನಗೋಸ್ಕರ ಯಾವ ತ್ಯಾಗ ಮಾಡಲಿಕ್ಕೋ ಸಿದ್ಧನಿದ್ದೇನೆ ನನ್ನ ನಿನ್ನೆ ಸಾಕ್ಷಾತ್ ಯಮಧರ್ಮರಾಜ ಬಂದರೂ ತಡೆಯುವುದು ಸಾಧ್ಯವಲ್ಲ ಮುಂತಾದ ಮಹಾಮಹಾಪ್ರತಿಜ್ಞೆಯನ್ನು ಮಾಡಿ ಅವಳು ಹಿಂದೂ ಮುಂದಿರುಗಾಡುವಾಗ ಅವಳಂದಳೂ ನನಗೇಕ್ಷೆಯಿಲ್ಲ ನಾನು ಸಂಸಾರಿಯಾಗಲಾರೇ ನೀನು ಯಾಕೆ ನನ್ನ ಬೆನ್ನಿಗೆ ಬಿದ್ದಿದ್ದಿ ನನ್ನಲ್ಲಂಥ ಗುಣ ಏನು ನೋಡಿದ್ದಿ ಅವನಂದಾ ನಿನ್ನ ವರ್ಣನೆ ನಾನು ಎಷ್ಟು ಮಾಡಿದ್ರೆ ನಿನಗೆ ಗೊತ್ತಾಗಲಿಲ್ಲ ನಿನ್ನ ನೀಳವಾದ ಸುಂದರ ಕೂದಲು ಧವಳ ಕಾಂತಿ ನಿನ್ನ ದಂತ ಪಂಕ್ತಿ ನನ್ನ ಮನಸ್ಸನ್ನು ಚಿತ್ತವನ್ನು ಅಪಹರಿಸಿದೆ ಓಹೋ ಅಷ್ಟೇ ಒಳ ಟೋಪನ್ ಮತ್ತು ಹಲ್ಲಿ ಶರ್ಟ್ ತಂಗ ಕೆಳಗ ಭ್ರಾಂತಿ ಬಯಲಾಯ್ತು ಚಿಂತೆ ಯಾತ ಕೋ ಭ್ರಾಂತಿ ಜಾತ ಪಿತ ದಿವ್ಯನಾಮ ಸಂತತ ಊಜ ಪಿಸುಗೆ ಚಿಂತೆಯಾತಕೋ ಮನುಜ ಭ್ರಾಂತಿ ಜಾತಕೋ ಇದೊಂದು ದೃಷ್ಟಾಂತ ಮಾತ್ರ ಪ್ರತಿಯೊಂದು ಅತಿಶಯ ಎಣಿಸ್ತಾ ಇದ್ದೀನಿ ಅದರ ಯಥಾರ್ಥ ಗುಣನೇ ತಿಳ್ಕೊಂಡಾಗ ಗೊತ್ತಾಗ್ತದೆ ಆ ಯಥಾರ್ಥತೆ ಅಂತೀನಿ ಇದೆ ಅತಿಶಯ ತಿಳ್ಕೊಂಡ ಅಸ್ಥಿರದ ದೇಹದಲ್ಲಿ ಅತಿಶಯವನ್ನ ಎಣಿಸದಲ್ಲೇ ದಾಸರು ಹೇಳ್ತಾರೆ ಅದರ ಉಪಯೋಗ ಅಷ್ಟು ಅಷ್ಟು ಮಾತ್ರ ತಿಳುಕೋ ಅತಿಶಯ ಅದನ್ನು ಹಾಡಿನ ಮೂಲಕ ಕಲಾತ್ಮಕವಾಗಿ ಜನಮನಕ್ಕೆ ಮುಟ್ಟಿಸಿದರು ಹಾಡ್ತಾ ಹಾಡ್ತಾ ಒಂದಲ್ಲ ಒಂದಿನ ಅವನಿಗೆ ಅರ್ಥ ಆಗಬಹುದು ಅಂತ ಭಜನೆ ಹೇಳೋದು ಸಂಗೀತ ಹಾಡೋದು ಶ್ಲೋಕ ಹೇಳೋದೆಲ್ಲ ಉದ್ದೇಶ ಅದು ಒಂದಲ್ಲ ಒಂದಿನ ಅರ್ಥ ಆದೀತು ಅರ್ಥ ಆದೀತು ಮೊದಲ ಅನರ್ಥ ಬಂದೀತು ಪರಮಾರ್ಥ ಮರೆತೀತು ಬಂದು ಬಂದು ಅರ್ಥ ಆದೀತು ಈಗ ದಾಸರ ಕೀರ್ತನೆಗಳನ್ನು ಒಳ್ಳೊಳ್ಳೆ ಸಂಗೀತಗಾರರು ಒಳ್ಳೆಯ ರಾಗತಾಳುಗಳಿಂದ ಹಾಡ್ತಾರೆ ಅರ್ಥ ಮಾಡಿ ಹಾಡಿದರೆ ಎಷ್ಟು ಚೆನ್ನಾಗಿರುತ್ತದೆ ಕೇಳೋವರಿಗೂ ಅರ್ಥ ಆಗ್ತಿತ್ತು ನಿರರ್ಥಕವಾಗ್ತಿರಲಿಲ್ಲ ಆದರೆ ಸಂಗೀತವೇ ಪ್ರಧಾನವಾಗಿ ಸಾಹಿತ್ವೇ ಮರೆತು ಚಿಂತೆಯ ತಕೋ ಮನುಜ ಭ್ರಾಂತಿಯ ತಕೋ ಅವರು ಯಾತಕ್ಕೊಂದರೆ ಇವರು ತೊಗೊಂದುಬಿಟ್ಟು ಆದ್ದರಿಂದ ಆ ಪ್ರಯೋಜನ ಕೂಡ ಕ್ಷೀಣಿಸ್ತಾ ಇದೆ ಹಾಡಿನ ಮೂಲಕವಾಗಿ ಉಳ್ಕೊಂಡು ಬಂದು ಒಂದಲ್ಲ ಒಂದಿನ ಅದರ ಅರ್ಥವಾಗಿ ಸದ್ವಿಚಾರಗಳು ಬಂದು ಸತ್ಸಂಗ ಆಧೀತು ಅಂತ ಹಿರಿಯರು ಕಲಾತ್ಮಕವಾಗಿ ಹಾಡು ರಚನೆ ಮಾಡಿದರೆ ನಾವು ಅದರಲ್ಲಿರುವ ಬೋಧೆ ಮರೆತು ಬಿಟ್ಟು ಕಲೆಗೆ ಹೆಚ್ಚಿನ ಪ್ರಾಧಾನ್ಯ ಕೊಟ್ಟು ಮುಖ್ಯವಾದ ತಿರುಳೆ ಮರೆತು ಬಿಡ್ತಕ್ಕಂಥ ಸ್ಥಿತಿ ಪ್ರಾಪ್ತಿಯಾಗ್ತದೆ ಜಗತ್ತು ಭ್ರಾಂತಿ ಇದು ಇಲ್ಲಿ ಅತಿಶಯ ಎಣಸಬೇಡ ಉಪಯೋಗ ಎಷ್ಟು ಅಷ್ಟಕ್ಕಾಗಬಹುದು ಎಚ್ಚರಿಕೆಯಿಂದ ಮಾಡು ಬೆಂಕಿ ನಿನಗೆ ಜೀವನದಲ್ಲಿ ಅಗತ್ಯ ಬೇಕು ಅಡಿಗೆಗೆ ಬೇಕು ಶಾಖೋತ್ಪನ್ನಕ್ಕೆಲ್ಲ ಬೇಕು ಅಂತರ ಯಾರು ಬೆಂಕಿಯನ್ನು ಮುದ್ರಿಸುವುದಿಲ್ಲ ಬಹಳ ಪವಿತ್ರ ಭಾವನೆಯಿಂದ ದೂರದಲ್ಲೇ ನಿಂತು ಅದನ್ನು ಇಕ್ಕುಳದಲ್ಲಿ ಮೆಲ್ಲ ಅಖಂಡ ತಕೊಂಡು ಹೋಗಿ ಯಾರಿಗೆ ಮುಟ್ಟಿಸ್ತಿದ್ದ ಹಾಗೆ ಮುಟ್ಟಬೇಡ್ರೋ ಅಂತ ಎಚ್ಚರಿಸಿ ನಿರುಪಾಯವಾಗಿ ಹೇಗೆ ನಿರುಪಾಯವಾಗಿ ಉಪಯೋಗ ಮಾಡುತ್ತೇವೋ ಹಾಗೆ ಅರ್ಥ ಕಾಮಾದಿಗಳನ್ನು ವಿವೇಕವನ್ನು ತಕ್ಕಂಥ ಇಕ್ಕುಳದಲ್ಲಿ ಸುಡದಿದ್ದ ಹಾಗೆ ಎಚ್ಚರಿಕೆಯಿಂದ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಿಕೊಂಡು ಅದರ ಅತಿಶಯ ಎಣಿಸದೇ ಅದರ ಮಹತ್ವ ತಿಳ್ಕೊ ನಿನ್ನ ಜೀವನದ ಉದ್ದೇಶ ಬೇರೆ ಏನೇ ಅರ್ಥ ಮಾಡಿಕೊ ಇದು ಸತ್ಸಂಗತಿಯಿಂದ ಅವರ ನಡೆನುಡಿಯಿಂದ ನಿನಗೆ ಗೊತ್ತಾಗ್ತದೆ ಸಾಧು ಸಂತರು ಉಪದೇಶ ಮಾಡೋದಲ್ಲ ನಡೆದು ತೋರಿಸ ಅವರ ನಡೆನುಡಿಯಿಂದಲೇ ಶಿಷ್ಯ ಅದನ್ನ ಅನುಸಂಧಾನ ಮಾಡ್ತಾರೆ ಆಮೇಲೆ ಹಿರಿಯರು ಒಂದು ಕಥೆಯ ಮೂಲಕ ಹೇಳಿದ್ದಾರೆ ಗುರು ಶಿಷ್ಯರಿಬ್ಬರು ಯಾತ್ರೆಗೆ ಹೊರಡ್ತಾರೆ ಕಾಡಿನಲ್ಲಿ ಗುರುಗಳು ಧ್ಯಾನ ಮಾಡುವ ಸಮಯ ಬಂತು ಅಸಂಪ್ರಜ್ಞಾ ಸ್ಥಿತಿಯಲ್ಲಿ ಕುಳಿತಿದ್ದಾರೆ ದೇಹಭಾನ ಇಲ್ಲ ಅವರಿಗೆ ಅಖಂಡ ಸ್ಮೃತಿರೂಪವಾದ ಧಾರಣಾ ನಿಂತಿದೆ ಶಿಷ್ಯನಿಗೆ ಇನ್ನು ಅಭ್ಯಾಸವಾಗಿರಲಿಲ್ಲ ಸಾಧನೆ ಮಾಡುತ್ತಿದ್ದ ಗುರುಗಳ ಮುಂದೆ ಕಣ್ಣು ಮುಚ್ಚಿ ಕೂತಿದ್ದಾರೆ ಗುರುಗಳು ಅಸಂಪ್ರಜ್ಞಾ ಸ್ಥಿತಿಯಲ್ಲಿದ್ದ ನಿರ್ವಿಕಲ್ಪ ಸ್ಥಿತಿ ಅಡಲಿದ್ದಾರೆ ಬಾಹ್ಯ ಪ್ರಜ್ಞೆ ಇಲ್ಲ ಕಾಡಿನ ಒಂದು ಸಿಂಹ ಘರ್ಜಿಸ್ತಾ ಮುಂದಕ್ಕೆ ಬರುತ್ತದೆ ಶಿಷ್ಯ ಗರ್ಜನೆ ಕೇಳಿ ಕಣ್ ತೆರೆದ ಗುರು ಶಿಷ್ಯರ ಕಡೆಗೆ ಬರ್ತಾ ಇದೆ ಶಿಷ್ಯ ಮಹೋದಯನ್ನು ಎದ್ದು ನಿಂತು ಗುರುಗಳೇ ನೀವು ಸರ್ವ ಸಮರ್ಥರಿದ್ದೀರಿ ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳಬೇಕು ಅಂತ ಹೀಗೆ ಹೇಳಿ ತಾನು ಓಡಿ ಒಂದೊಂದು ಮರವನ್ನು ಹತ್ತಿ ಕುಳಿತ ಗುರುವಿನ ಬಳಿಗಾಗಿ ಬರ್ತದೆ ಹೀಗೆ ಮೂಸಿ ನೋಡಿದರೆ ಕಲ್ಲು ಕೂತಾಯ ಬಾಹ್ಯ ಪ್ರಜ್ಞೆ ಇಲ್ಲ ಇದೊಂದು ಜಡವಸ್ತು ಅಂತ ತಿಳ್ಕೊಂಡು ಸಿಂಹ ಹೊರಟು ಸಿಂಹ ಹೋದ ಮೇಲೆ ಗುರುಗಳು ಧ್ಯಾನದಿಂದಿಳಿದರೂ ಶಿಷ್ಯ ಮರದಿಂದಿಳಿದ ಇಬ್ಬರದ್ದು ಯಾತ್ರೆ ಮುಂದುವರಿಯಿತು ಕಾಡಿನಲ್ಲಿ ಒಂದು ಜಾತಿಯ ಸೊಳ್ಳೆ ಗುರುಗಳ ಮೂಗಿನ ಮೇಲೆ ಕುಳಿತು ಆ ಸೊಳ್ಳೆ ಕಚ್ಚಿದಾಗ ಗುರುಗಳು ಅಯ್ಯೋ ಅಂತ ಘಟ್ಟಿಯಾಗಿ ಬೊಬ್ಬಿಟ್ರು ಶಿಷ್ಯ ಪ್ರಶ್ನೆ ಮಾಡ್ತಾನೆ ಗುರುಗಳೇ ಸಿಂಹವೇ ಹತ್ತಿರಕ್ಕೆ ಬಂದಾಗ ನೀವು ಹೆದರಲಿಲ್ಲ ಕದರಲಿಲ್ಲ ಸೊಳ್ಳೆ ಯಾಕ ಯಾಕೆ ಬೊಬ್ಬಿಡ್ತೀರಿ ಗುರುವಿಗೆ ಉಪದೇಶಕ್ಕೆ ಒಳ್ಳೆಯ ಸಂದರ್ಭ ಇದು ಧ್ಯಾನ ಏನು ಅಂತ ತಿಳಿಸಬೇಕಾಗಿತ್ತು ಗುರುಗಳೆಂದರ ಮಗು ಸಿಂಹ ನನ್ನ ಹತ್ರ ಬರುವಾಗ ನಾನು ದೇವರ ಹತ್ತಿರ ಇದ್ದೆ ಭಯವಿಲ್ಲ ಸೊಳ್ಳೆ ಕಚ್ಚುವಾಗ ನಿನ್ನ ಹತ್ರ ಇದ್ದೇನೆ ಅದಕ್ಕೆ ಭಯವಿಲ್ಲ ಎಂಥ ಉದಾಸಿಸು ಆಗ ಧ್ಯಾನ ಅಂದ್ರೆ ಏನು ಅಂತ ಅವನಿಗೆ ಗೊತ್ತಾಯ್ತು ಪ್ರಕಾರ ಸದ್ಗುರುವಂತೋ ಸಾಂಪಡೆಯ ಸೋಯೋ ಧರಾವೇತೇ ಪಾಯ ಆದಿಯಾದಿ ಸದ್ಗುರುವಾಂಚೋ ಸಾಂಪಡೆಯ ಸೋಯೋ ಧರಾವೇತ ಪಾಯ ಸಾರಿ ಕೋ ತಳ ನಾಳ ವೇ ಮಗ ಸದಗುರ ತು ಸಾಧಿ ತದಿ ಪ್ರಣಿ ದ ಸೇವಯ ಉಪದೇ ಕ್ಷಂಜಿದೆ ಜ್ಞಾನ ಜ್ಞಾನಿನ ತತ್ವದರ್ಶಿನಃ ಆ ಸಾಧಕನಾದ ಶಿಷ್ಯನು ತನಗೇನು ಆತಂಕಗಳು ಉಂಟಾಗ್ತಾವೆ ಆ ಸಂದೇಹ ದೂರು ಮಾಡಲಿಕ್ಕೆ ಗುರುಗಳನ್ನು ಕೇಳ್ತಾನೆ ಗುರು ಅದನ್ನು ನಡೆದು ನುಡಿದು ತೋರಿಸುತ್ತ ಯಾಕೆ ಅನುಭವಿಯ ಒಂದು ದಿವ್ಯಾತ್ಮವು ಅನುಭವವನ್ನು ಇನ್ನೊಂದು ಆತ್ಮಕ್ಕೆ ಧಾರೆಯರಿಯುತ್ತದೆ ಅದೊಂದು ಕಾರ್ಯ ಮತ್ತೊಬ್ಬ ಮಾಡುವ ಸಾಧ್ಯವಲ್ಲ ಸಂತ ಜ್ಞಾನೇಶ್ವರಂದ ಭಂಗ್ರು ಹೇಳುತ್ತಾರೆ ಯೋಗ ಯಾಗ ವಿಧಿ ಏಣಿ ನವೇ ಸಿದ್ಧಿ ಯೋಗ ಯಾಗ ವಿಧಿ ಏಣಿ ನವೇ ಸಿದ್ಧಿ ವಾಯಾಚಿ ಉಪಾಧಿ ದಂಭ ಧರ್ಮ ಧರ್ಮಾಧಿ ದಂಭ ಧರ್ಮ ಭಾವೇ ಸಂದೇಹ ಭಾವೇ ವೀಣ ದೇವ ನಕಳೆ ನಿಹ ಗುರುವ ಕೈ ಸಣ್ಣೆ ಗುರುಣ ಅನುಭವ ಕೈ ಸಾಕೆ ಯೋಗ ಯಾಗ ವಿಧಿ ನೇ ಸಿ ಉಪಾಧಿ ದಂಭ ಧರ್ಮ ಮಾಡಿದೆಯೋ ಯಾಜ್ಞಿಕನಾದ ದೀಕ್ಷೆ ಪಡೆದೆಯೋ ದೀಕ್ಷಿತನಾದ ಭಕ್ತಿ ಮಾಡಿದರೆ ಮಾತ್ರ ಭಕ್ತನಾದೀಣ ದೇವ ನಕಳೆ ಸಂದೇಹ ಗುರುವೀಣ ಅನುಭವ ಕೈಸಾಗಳೆ ಒಬ್ಬ ಅನುಭವೀ ಗುರುವಲ್ಲದೆ ಆ ಸಂತ ಗುರು ಸದ್ಗುರು ಅವನ ಅನುಗ್ರಹವಾಗದೆ ನಿನಗೆ ಅನುಭವಗಳು ಬರೋ ಸಾಧ್ಯವೇ ಗ್ರಂಥ ಓದಿದಾಕ್ಷಣ ಎಲ್ಲ ಬರ್ತದೆ ಅಂತ ತಿಳ್ಕೊಳ್ಬೇಡ ಗ್ರಂಥ ಓದಿದ ಹಾಗೆ ಗ್ರಂಥಿಗಳೇ ಹೆಚ್ಚಾಗುತ್ತ ಗ್ರಂಥಿಗಳು ಅಂದರೆ ಗಂಟುಗಳು ಯಾರು ಬಿಡಿಸೋದನ್ನು ಯಾವಾಗ ದೂದು ಹೋಗೋ ಅನುಭವೀ ಗುರುವಿನಿಂದ ಇದು ಪರಮಾರ್ಥಕ್ಕೆ ಎಷ್ಟು ವ್ಯವಹಾರದಲ್ಲೂ ಹಾಗೆ ಸುಮ್ಮನೆ ಪುಸ್ತಕ ಓದಿ ಡಿಗ್ರಿ ಇಗ್ರಿ ಪಡೆದಿಂದ ಅಕ್ಷಣ ಅನುಭವ ಬರುತ್ತೆ ಅಂತ ತಿಳ್ಕೊಳ್ಬಾರ್ದು ಅವು ಅನುಭವೀ ಯಾವ್ದು ಮಾಡ್ತಾನೆ ನೋಡಿ ತಿಳಿಲಿಕ್ಕೆ ನಿನಗೆ ಮಾರ್ಗದರ್ಶನ ಕೊಡುತ್ತದೆ ವಿದ್ಯೆ ಅಷ್ಟೇ ಒಂದು ಲೌಕಿಕ ದೃಷ್ಟಾಂತ ನೋಡಿ ಮನೆಗೆ ಹೊಸ ಸೊಸೆ ಬಂದಿದ್ದಾಳೆ ಗೃಹ ವಿಜ್ಞಾನದಲ್ಲಿ ಪದವಿ ದರೆ ಹೋಮ್ ಸೈನ್ಸ್ನಲ್ಲಿ ಅವಳು ಅಡುಗೆ ಮನೆ ಗ್ರಂಥಾಲಯ ಒಂದೇ ಕಡೆ ಪುಸ್ತಕ ಕೈ ಹಿಡ್ಕೊಂಡೇ ಅಡುಗೆ ಮಾಡ್ತಕ್ಕಂಥ ಉಷ್ಣಮಾಪಕ ಯಂತ್ರಗಳಿಟ್ಟುಕೊಂಡೇ ನೀರು ಕಾಯಿಸುವ ಅಷ್ಟು ನಿಯಮ ಇದ್ದಿರತಕ್ಕಂಥ ಚೆನ್ನಾಗ ತಕ್ಕಡಿಯಲ್ಲಿ ತೂಕ ಮಾಡಿ ಉಪ್ಪನ್ನು ಹಾಕ್ತಕ್ಕಂಥ ವೈಜ್ಞಾನಿಕವಾದ ಅಡಿಗೆ ಮನೆಯಲ್ಲಿ ಹಿರಿಯ ಮುದಿ ಅತ್ತೆ ಇದ್ದಾಳೆ ದೂರ ನಿಂತು ಒಂದಿಷ್ಟು ಉಪ್ಪು ಬಿಸಾಡಿದ್ರೆ ಸಾಕು ಅಡಿಗೆ ಅಷ್ಟು ಒಂದಿನ ಅತ್ತೆ ಒಬ್ಬಟ್ಟು ಮಾಡಿದ್ದಾಳೆ ಗೃಹ ವಿಜ್ಞಾನದ ಪದವಿಧರೆ ಸೊಸೆ ಒಬ್ಬಟ್ಟು ನೋಡ್ತಾಳೆ ಆಶ್ಚರ್ಯಪಟ್ಟು ತಿರುಗಿಸಿ ತಿರುಗಿಸಿ ನೋಡ್ತಾಳೆ ಇದು ಎಲ್ಲಿ ಸ್ಟಿಚ್ ಮಾಡಿದ್ದಾರೆ ಇದಕ್ಕೆಲ್ಲಿ ಹೊಲಿಗೆ ಹಾಕಿದ್ದಾರೆ ಒಳಗೊಂದು ಹಿಟ್ಟುಂಟು ಇನ್ನೊಂದು ಹಿಟ್ಟಿನ ಕವರಿಂಗ್ ಹೊರಗುಂಟು ಆ ಕವರ್ ಮಾಡಿ ಹಿಟ್ಟೊಳಗೆ ತುರುಕಿಸಿದರು ಅಥವಾ ತುರುಕಿಸಿದ ಮೇಲೆ ಅದು ಹೊಲಿಗೆ ಹಾಕಿದರು ತಿರುಗಿಸಿ ತಿರುಗಿಸಿ ನೋಡುತ್ತಿದ್ದು ಲ್ಯಾಮಿನೇಷನ್ ಎಲ್ಲಿ ಮಾಡಿಸಿದರು ಒಬ್ಬಟ್ಟು ತಿರುಗಿಸಿ ತಿರುಗಿಸಿ ನೋಡ್ತಾಳೆ ನಮಗೇನು ಪರೀಕ್ಷೆಗೆ ಒಬ್ಬಟ್ಟು ಬರಲಿಲ್ಲ ಅವಳಲ್ಲಿ ಕೇಳೋಣ ಅಂದರೆ ಅವಳಿಗೇನು ಗೊತ್ತಿದೆ ಮುದುಕಿಗೆ ನಾನು ಡಬಲ್ ಗ್ರಾಜ್ಯೂಯೇಟ್ ಅವಳಿಗೇನು ಗೊತ್ತಿದೆ ಆದರೆ ಕೇಳಿ ಮೆಲ್ಲ ತಿಳ್ಕೊಳ್ಬೇಕು ಅಂತ ಬಹಳ ಉಪಾಯದಿಂದ ಅತ್ತೆ ನೀವು ಒಬ್ಬಟ್ಟು ಮಾಡೋದು ಹೇಗೆ ನಾವು ಮಾಡೋದು ಹೀಗಲ್ಲ ನೀವು ಮಾಡೋದು ಹೇಗೆ ಅವಳಿಗೆ ಮೋಸ ವಂಚನೆ ಒಂದು ಗೊತ್ತಿಲ್ಲ ಡಿಗ್ರಿ ಇಲ್ಲ ನೋಡಿ ಪಾಪ ಆದ್ರಿಂದ ಅವಳು ಸಹಜವಾಗಿ ಹೇಳಿದ್ಲು ಬೇಳೆ ತಂದು ಹೀಗೆ ಬೇಯಿಸಿ ಅದನ್ನ ಗೊತ್ತಿದೆ ಅನ್ನೋ ಅದಕ್ಕೆ ಬೆಲ್ಲ ಈಗ ಅದನ್ನ ಗೊತ್ತಿದೆ ಒಂದೊಂದೇ ಕೇಳ್ಕೊಳ್ಳೋದು ಗೊತ್ತಿದೆ ಗೊತ್ತಿದೆ ಗೊತ್ತಿದೆ ಗೊತ್ತಿದೆ ಮುದಿ ಅತ್ತೆಗೂ ಸ್ವಲ್ಪ ಸಿಟ್ಟು ಬಂತು ಒಂದೊಂದೇ ಕೇಳ್ಕೊಂಡು ಗೊತ್ತಿದೆ ಗೊತ್ತಿದೆ ಅಂತ ಹೇಳ್ತೀವಂತ ಕೊನೆಗೆ ಹೇಳಿದ್ಲು ಆ ಒಬ್ಬಟ್ಟಿನ ಹೂರಣ ಎಲ್ಲ ಸಿದ್ಧ ಆದ ಮೇಲೆ ಅದಕ್ಕೆ ಒಂದು ಮುಷ್ಟಿ ಕಹಿ ಜೀರಿಗೆ ಹಾಕಬೇಕು ಅದು ಗೊತ್ತಿದೆ ಅಂತ ಹೇಳಿದ್ಲು ಲೆಕ್ಕಪುರ ಈಗ ಕಹಿ ಜೀರಿಗೆ ಹಾಕಿ ಒಬ್ಬಟ್ಟು ಮಾಡಿಟ್ ಗೃಹ ವಿಜ್ಞಾನದ ಒಬ್ಬಟ್ಟು ಯಾರು ತಿನ್ನಬೇಕು ಬಾಣಾಂತಿ ತಿನ್ಬೇಕು ಏನೋ ಇನ್ಯಾರು ತಿನ್ನೋ ಸಾಧ್ಯವಿಲ್ಲ ಎಂಟಿ ಯಾಕೆ ಅನುಭವ ಇಟ್ಲು ಗ್ರಂಥ ಓದಿದ್ರೆ ಸಾಕೆ ನಿನಗೆ ಭಾವೆ ವೀಣ ದೇವಳೆ ಸಂದೇಶ ಗುರು ಬೀಣ ಅನುಭವ ಕೈ अनुभव कैसा करे? योग याग विधि यने वाया उपाधि दम्भ धरम वाया उपाधि भाग्यीण देव ನಕಳೆ ನಿಸಂದೇನ ಭಾವಿಣೇವ ನಕಳ ನಿ ಗುರುವೀ ಅನುಭವ ಕೈ ಸಾಕಳೇ ಅನುಭವ ಕೈ ಯೋಗ ಯಾಗ ವಿಧಿ ನ विषय अनुभव इन अनुभवी पड़को अलौकिकवं भगवद विचार साक्षात्कार अंत सतु सद्गु सन्मार्ग नश्चिंत दारी तोरतारेद स्वामी साधु सतर ದಾರಿ ತೋರ್ತಾರೆ ಅಂತ ನೀವು ಹೇಳ್ತೀರಿ ದಾರಿ ಯಾರು ತೋರಿಸೋದಿಲ್ಲ ರಸ್ತೆ ಬದಿಯಲ್ಲಿ ಕಂಬನಟ್ಟು ಅದ್ರಲ್ಲಿ ಹಾಕಲಿಲ್ವ ಹಲಿಗೆ ಇದು ಬೆಂಗಳೂರು ಇದು ಮೈಸೂರು ಅಂತ ಅದು ದಾರಿ ಹೌದು ಕವಲಡದು ನೀ ದಾರಿ ತಪ್ಪಿದ್ರೆ ನಿನ್ನ ಗುರು ನಿನ್ನನ್ನು ಗುರಿ ಮುಟ್ಟಿಸ್ತಾನೆ ತಮ್ಮ ಅನುಭವದ ದಾರಿ ಎರೆಯಿತಾರೆ ಅವರಿಗೆ ಆದ್ದರಿಂದ ಸಾಧಕನು ಸುರಕ್ಷಿತನಾಗ್ತಾನೆ ಅದಕ್ಕಾಗಿ ಸತ್ಸಂಗಕ್ಕೆ ವಿಶೇಷ ಮಹತ್ವ ನಾರದ ಭಕ್ತಿ ಸೂತ್ರ ವಿಧಾಯಕವಾದಂಥ ಸತ್ಸಂಗ ಹೇಳ್ತಾ ಎಲ್ಲಿ ನಿಷೇಧಕವಿದೆ ಅದನ್ನೂ ಎಚ್ಚರಿಸಿ ದುಸ್ಸಂಗ ಸರ್ವಥೈವತ್ಯಾಗ ಸತ್ಸಂಗದ ಮಹಿಮೆನೇ ಹೇಳಿದ್ದಿ ಸರ್ವಥಾ ದುಸ್ಸಂಗವನ್ನು ತಿಡಿಸಬೇಕು ಇವ ಕೆಟ್ಟವಾಯು ಒಳ್ಳೆಯವಾದ ಗುರುತಿಸಿ ಹೇಳಲಿಕ್ಕಾಗೋದಿಲ್ಲ ಆದ್ದರಿಂದ ದೃಷ್ಟಾಂತದ ಮೂಲಕ ದಾಸರ ಹೇಳ್ತಾರೆ ಮೋಹನ ದಾಸರ ಕೋಲಿನ ಹಾಡು ಕೋಲಾಟದ ಹಾಡಿದ ಅದರಲ್ಲಿ ಹೇಳುವ ತತ್ವಜ್ಞಾನ ನೋಡಿ ಸೂರಿ ಜನರ ಸಂಘ ಸುಧಯ ಪ್ರಾಶನದಂತೆ ಸಂತ ಸೂರೀ ಜನ ಮುಕ್ತಾ ಸೂರೀ ಜನರ ಸಂಘ ಸುಧಯ ಪ್ರಾಶನದಂತೆ ಕೋರಣೆ ಗುಣವುಳ್ಳ ಅಧಮಾರ ಸಹವಾಸ ಈರುಳ್ಳಿ ತಿಂದ ತೆರನಂತೆ ಇದು ಪೂರ್ಣ ಉಪಮೆ ಸಂದೇಹ ಇಲ್ಲದಿರತಕ್ಕಂಥ ಉದಾಹರಣೆ ದಾಸೋದು ಆ ಈರುಳ್ಳಿ ನೋಡಿದವರಿಗೂ ಕೊಯ್ಯುವವರಿಗೂ ತಿನ್ನೋವರಿಗೂ ಎಷ್ಟು ನೀರು ಕಣ್ಣೀರಿಡಿಸ್ತದ್ ನೋಡಿ ಏಕ ಪ್ರಕಾರ ದುರ್ಜನರ ಸಂಘ ಈರುಳ್ಳಿ ತಿಂದ ತೆರನಂತೆ ಆ ತಿನ್ನಬೇಕು ಅನ್ನೋದಕ್ಕಾಗಿ ಎಷ್ಟು ಕಣ್ಣೀರಿಡಬೇಕಾಗುತ್ತೆ ಹೇಳೋದಕ್ಕೋಸ್ಕರ ಸೂರೀ ಜನರ ಸಂಘ ಸುಧಯ ಪ್ರಾಶನ ಮುಂದೆ ಹೇಳ್ತಾರೆ ಸತ್ಸಂಗದ ಮಹಿಮೆ ಒಳ್ಳ ಜನರ ಸಂಗ ಮಲ್ಲಿಗೆ ಮುಡಿದಂತೆ ಒಳ್ಳೆ ಜನರ ಸಂಘ ಮಲ್ಲಿಗೆ ಮುಡಿದಂತೆ ಖುಲ್ಲ ಜನರೊಡನಾಟ ಮುಲ್ಲಂಗಿ ತಿಂದು ತೇಗಿದಂತೆ ಎಂಥ ಪೂರ್ಣ ಉಪ ಮುಲ್ಲಂಗಿ ತಿಂದು ತೇಗಿದೆವನಿಗೆ ಅದೇ ವಾಸನೆ ತಿಂದದ್ದು ಅದೇ ವಾಸನೆ ತೆಗಿದ್ದು ಅದೇ ವಾಸನೆ ಒಳ್ಳೆ ಜನರ ಸಂಘ ಮಲ್ಲಿಗೆ ಮುಡಿದಂತೆ ಒಂದು ಜಾನಪದ ಹಾಡಿನಲ್ಲಿ ದಾಸರು ಕೋಲಾಟ ಸಾಧ್ಯ ರಚನೆ ಮಾಡಿ ಎಷ್ಟು ಸುಂದರವಾಗಿ ಮುಟ್ಟಿಸ್ತಾರೆ ನಮಗೆ ಸತ್ಸಂಗದ ಪ್ರಯೋಜನ ಎಲ್ಲರೂ ಪಡೆಯಬೇಕು ಅಂತ ಅದಕ್ಕಾಗಿ ಮಲ್ಲಿಗೆ ಇದ್ರೆ ಅಂತ ಬಹಳ ಬೆಲೆ ಉಳ್ಳ ಮಲ್ಲಿಗೆ ಯಾರು ಬೇಕಾದ್ರೂ ಮುಡ್ಕೊಳ್ಬೋದು ಮೂಸಲಿಕ್ಕೆ ಅಡ್ಡಿ ಉಂಟು ನಮಗೆ ಅಲ್ಲರೀ ದುಡ್ಡು ಕೊಟ್ಟು ಮುಡಿದದ್ ನಾವು ಮೂಸಲಿಕ್ಕೆ ಯಾರು ನೀವೊಂದು ಮೂಗು ಮುಚ್ಕೊಳ್ಬೇಕೆಂದು ನಿನಗೆ ಮುಂದೆ ಸದ್ವಿಚಾರಗಳು ಎಲ್ಲೆಡೆ ಜನರು ಸ್ವೀಕಾರ ಮಾಡಬೇಕು ಯಾರೋ ಒಬ್ಬ ಸಂತ ಸಾಧನೆ ಮಾಡಿ ಗುರಿ ಮುಟ್ಟಿದ್ದಾನೆ ಅದು ನಿನಗೂ ಪ್ರಯೋಜಕವಾಗಿರತಕ್ಕಂಥದ್ದೊಂದು ದೃಷ್ಟಾಂತ ಕೊಡ್ತಾರೆ ಭಾವಜ್ಞರ ಸಂಘ ಶಾವೀಗೆ ಉಂಡಂತೆ ಭಾವಜ್ಞರ ಸಂಘ ಶಾವೀಗೇ ಉಂಡಂತೆ ಭಾವ ದೃಷ್ಟಾಂತದಿಂದ ದುಸ್ಸಂಗವನ್ನು ಅವಶ್ಯ ತ್ಯಜಿಸುವಂತಸ್ಸಂಗವನ್ನು ಅವಶ್ಯ ತ್ಯಜಿಸುವಂತ ಅದು ನಿಷೇಧಕ ಇದು ವಿಧಾಯಕ ಸತ್ಸಂಗ ಮಾಡಬೇಕು ಮೊದಲು ಉಪದೇಶದಲ್ಲಿ ನಿಷೇಧಕ ವಾಕ್ಯ ಹೇಳಿದರೆ ವಿಧಾಯಕ ಯಾವುದು ಅಂತ ಜನರಿಗೆ ಅರ್ಥ ಆಗ್ತಾ ಇತ್ತು ಈಗ ನಿಷೇಧಕ ಹೇಳಿದರೆ ಜನರಿಗೆ ಅರ್ಥ ಆಗುವುದಿಲ್ಲ ಇಬ್ಬರು ಹೊಡೆದಾಡಿಕೊಳ್ಳುವಾಗ ಒಬ್ಬ ವ್ಯಕ್ತಿ ಬಂದು ಹೇಳಿದ ತಮ್ಮ ನೀವು ಹೊಡೆದಾಡಿಕೊಳ್ಳಬಾರದು ಇದು ನಿಷೇಧಕ ವಾಕ್ಯ ಹೊಡೆದಾಡಿಕೊಳ್ಳಬಾರದು ಎಂಬ ಈ ಶಬ್ದದಲ್ಲಿ ನೀವು ಪರಸ್ಪರ ಪ್ರೀತಿಯಿಂದಿರಬೇಕು ಎಂಬ ಸಂದೇಶವುಂಟು ವಿಧಾಯಕದ ಸಂದೇಶ ಅಲ್ಲುಂಟು ನೀವು ಹೊಡೆದಾಡಿಕೊಳ್ಳಬಾರದು ಅಂದರೆ ಪ್ರೀತಿಯಿಂದಿರಬೇಕು ಅಂತ ಅರ್ಥ ಇವರಿಗೆ ವಿಧಾಯಕ ಅರ್ಥವಾಗಲಿಲ್ಲ ಹೊಡೆದಾಡಿಕೊಳ್ಳೋದು ನಿಲ್ಲಿಸಿದರು ನಿಮ್ಮ ಮಾತಿಗೆ ಗೌರವ ಕೊಡ್ತೇವೆ ಹೊಡೆದಾಡೋದು ನಿಲ್ಲಿಸಿದರು ಅವ್ರು ಹೋದ ಬಡದಾಡಿದರು ಯಾಕ ಬಡ್ದಾಡ್ತೀವೋ ಅವ್ರು ಬಡ್ದಾಡಬಾರ್ದು ಅಂತ ಹೇಳಲಿಲ್ಲ ಹೊಡೆದಾಡಬಾರ್ದು ಅಂತ ಮಾತ್ರ ಹೇಳಿದ್ದಾರೆ ಮತ್ತೆ ಪುನಃ ಹೋಗಿ ಆ ಸ್ವಾಮಿಗಳನ್ನ ಕರ್ಕೊಂಡು ಬಂದರು ನೋಡ್ರಿ ಸ್ವಲ್ಪ ಹೇಳಿ ಇನ್ನೂ ಹೊಡೆದಾಡ್ಕೊಳ್ತಾ ಇದ್ದಾರೆ ಬಡದಾಡ್ಕೊಳ್ತಾ ಇದ್ದಾರೆ ಸ್ವಾಮಿಗಳು ಬಂದು ಮತ್ತೆ ಹೇಳಿದ್ರು ತಮ್ಮ ನೀವು ಬಡಿದಾಡ್ಕೊಳ್ಬಾರ್ದು ಅದರರ್ಥ ಪ್ರೀತಿಯಿಂದಿರಬೇಕು ಅಂತ ಆಗಲೇ ಸ್ವಾಮಿ ನಿಮ್ಮ ಮಾತಿಗೆ ಗೌರವ ಕೊಡ್ತೇವೆ ಅಂತ ಬಡದಾಡೋರು ನಿಲ್ಲಿಸಿದರು ಅವ್ರು ಹೋದ್ಮೇಲೆ ಕಡ್ದಾಡಿದರು ಈಗ ಹೊಡೆದಾಡಬೇಡ ಒಂದೇ ವಾಕ್ಯದಲ್ಲಿ ಹೊಡೆದಾಡಬೇಡ ಬಡಿದಾಡಬೇಡ ಕಡಿದಾಡಬೇಡ ಎಲ್ಲವೂ ಬಂತು ನೀವು ಪರಸ್ಪರ ಪ್ರೀತಿಯಿಂದಿರಬೇಕಮ್ಮ ಸಂದೇಶವೂ ಅಲ್ಲಿರುತ್ತ ಸರ್ವಥೈವ ತ್ಯಾಜ್ಯ ನಿಷೇಧಕ ವಾಕ್ಯದಲ್ಲಿ ಸತ್ಸಂಗದಲ್ಲಿರುವಂಥ ಅದನ್ನೇ ಹುಡುಕಬೇಕು ದುರ್ಲಭವಾದ ವಸ್ತು ಎಲ್ಲ ಸಾಧು ಸಂತರು ಮಹಾತ್ಮರು ಇದನ್ನು ಸ್ಪಷ್ಟಪಡಿಸ್ತಾರೆ ಭಾಗವತಲು ಉಪಾಖ್ಯಾನವಿದೆ ಅಜಾಮಿಲ ಕಾನೆಕುಬ್ಜ ಬ್ರಾಹ್ಮಣ ಸಕಲ ಶಾಸ್ತ್ರಗಳನ್ನು ತಿಳಿದವ ಆದರೆ ಏನು ಮಾಡಲಿ ಇಂದ್ರಿಯಗಳ ಸಂಕುಲದಲ್ಲಿ ಸಿಕ್ಕಿ ಪ್ರವಥನಶೀಲವಾದಂಥ ಇಂದ್ರಿಯಗಳಿಗೆ ದಾಸನಾಗಿ ವಿಷಯೋಪಭೋಗದಲ್ಲಿ ಬಿದ್ದು ಹೋಗಿದ್ದ ಅವನಿಗೆ ಹೆಸರು ಅಜಾಮಿಲ ಅಜಾ ಅಂತ ಹೇಳೋದು ಮೇಕೆ नहीं आने तुम्बली मेके तुम्सली विषयोप्त होता अनी संसारी पालस पालस पति स्त्री सतान पड़ी एके गर्भिणी देह विक्रय बदकु नाच्ता पश्चातापुट आ दी ಸಾಧು ಸಂತರು ಯಾತ್ರೆಗೆ ಹೊರಟಿದ್ರು ಯಾವುದೇ ಗೊತ್ತು ಗುರಿ ಇಲ್ಲ ಸುಜೀವಿಗಳನ್ನು ಉದ್ಧಾರ ಮಾಡಲಿಕ್ಕಾಗಿ ಅವರಿಗೆ ಯಾತ್ರೆ ಸರ್ವತ್ರ ಪರಮಾತ್ಮ ನೋಡುವವರು ಹುಡುಕೊಂಡು ಹೋಗತಕ್ಕಂಥವ್ರಲ್ಲ ದೇವರು ಎಲ್ಲ ಕಡೆ ಇದ್ದಾರೆ ಅಂದಬೇಲೆ ಹುಡುಕೋದೇನು ದೇವರನ್ನು ಹುಡುಕೋದಲ್ಲ ದೇವರನ್ನು ತಿಳಿಯೋದು ಅಷ್ಟೇ ಸಾಧು ಸಂತರು ತಿಳಿದವರು ಆ ಮಾರ್ಗದಲ್ಲಿ ಬರುವಾಗ ಎಂಟನೇ ಬಾರಿ ಗರ್ಭವತಿಯಾದಂಥ ಅಜಾ ಮೆಲಣಿ ಪತಿತ ಪತ್ನಿ ಬಂದು ಕೈ ಮುಗಿಯಿತಾಳೆ ಮಹಾತ್ಮರೆ ನಾನು ದುಷ್ಟಳು ದುಶ್ಶೀಲಳು ಅರಿವಾರಿವಾದ ಸ್ಥಿತಿಯಲ್ಲಿ ನಾನು ಈ ಗತಿಯಲ್ಲಿದ್ದೇನೆ ತಾವು ನನ್ನ ಮನೆಗೆ ಬಂದು ಪಾದ ಸ್ಪರ್ಶ ಮಾಡಿ ನನ್ನ ಉದ್ಧಾರ ಮಾಡಬೇಕು ಸಾಧು ಸತ್ಪುರುಷ ನೋಡಿದ್ರೆ ತಾಯೇ ನಮ್ಮ ದೃಷ್ಟಿಯಲ್ಲಿ ಯಾರು ಪಾಪಿಗಳು ಪತಿತ್ರು ಅಂತಿಲ್ಲ ಮಾತೇ ನೀ ಕರೆದಿದ್ದೀ ನಿಮ್ಮ ಮನೆಗೆ ಬರ್ತೇ ಆದರೆ ನಾವು ಎಲ್ಲೂ ಏನೂ ಸ್ವೀಕಾರ ಮಾಡುವುದಿಲ್ಲ ನಿಸರ್ಗದತ್ತವಾದ ವಸ್ತುಗಳು ಮಾತ್ರ ಪಡೆಯತಕ್ಕಂಥವ್ರು ನಿನ್ನ ಮನೆಗೆ ಸುಮ್ಮನೆ ಬರ್ತೆ ಬಂದರೂ ಭಗವನ್ನಾಮ ಸಂಕೀರ್ತನ ಹೇಳ್ತಾ ಆ ಪತಿಥೆಯ ಮನೆಯೊಳಗೆ ಬರ್ತಾಳೆ ಅಜಾಮಿಲ ಇಷ್ಟು ತಪ್ಪು ಅಪರಾಧ ಮಾಡಿಯೂ ಕೂಡ ಇಂದ್ರಿಯಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇರುವ ವ್ಯಕ್ತಿಯಲ್ಲಿ ಇನ್ನೂ ಕೂಡ ಏನೋ ಮಾಡಲಿಲ್ಲ ನಾನು ಪವಿತ್ರತಾನೊಂಬ ಅಹಂಕಾರ ಈಕೆ ಹೋಗಿ ಎಬ್ಬಿಸಿದ್ಲು ಮಹತ್ತರ ಯಾರೋ ಯಾತ್ರಿಕರು ಬಂದಿದ್ದಾರೆ ಜ್ಞಾನಿಗಳು ಹೇಳಿ ಹೋಗಿ ಇವ್ರು ನಮಸ್ಕಾರ ಮಾಡಿ ಅಜಾಮಂದ ಯಾರೋ ತಿರುಕುರು ಅವರಿಗೇನು ಶಾಸ್ತ್ರಜ್ಞಾನ ಇದೆ ಇಷ್ಟೆಲ್ಲ ಮಾಡಿಯೂ ದೊಡ್ಡ ಶಾಸ್ತ್ರಿ ಅಂತೇವಾ ಹೊರಗೆ ಬರ್ತಾನೆ ಸಾಧು ಸಂತರು ಕೈ ಮುಗಿದ್ರು ಅವನ ಅವಗುಣಗಳು ಎಣಿಸಲಿಲ್ಲ ಅವನನ್ನು ಹೊಗಳ್ರು ಈ ದುರಭಿಮಾನಿಗಳಿಂದ ಏನಾದರೂ ಕೆಲಸ ನಿಮಗೆ ಮಾಡಿಸ್ಕೊಳ್ಬೇಕಾದ್ರೆ ಅವನು ಹೊಗಳಿದರೆ ಸಾಕಷ್ಟೆ ಭಾಳ ಸಂತೋಷಪಡ್ತಾರೆ ನಿಮ್ಮ ಕೆಲಸ ಆಗ್ತದೆ ಸಾಧು ಸಂತ ದ್ವೇಷ ಯಾಕೆ ಮಾಡಲಿ ಹೊಗಳಿದ್ದರು ಸರಿ ಏನು ಬೇಕು ನಿಮಗೆ ಅಜಾಮಲನ ಬಳಿಯಲ್ಲಿ ಸಾಧು ಸಂತರು ಕೇಳಿದರು ಕೈ ಮುಗಿದ್ರು ಬ್ರಾಹ್ಮಣೋತ್ತಮ ನಮಗೇನು ಅಪೇಕ್ಷೆ ಇಲ್ಲ ಈ ಬಾರಿ ನಿನಗೆ ಗಂಡು ಮಗು ಹುಟ್ಟಿದರೆ ಅದಕ್ಕೆ ನಾರಾಯಣ ಅಂತ ಹೆಸರಿಡಪ್ಪ ನಾರಾಯಣ ಅಂತ ಹೆಸರಿಡು ವಜಾಮೆಲೆ ಸಿಟ್ಟಿಗೆ್ದ ನನ್ನ ಮಗುವಿಗೆ ಹೆಸರಿಡ್ಲಿಕ್ಕೆ ನಿಮ್ಮನ್ನೇನ್ ಕೇಳೋ ದರಿದ್ರ ಪತ್ನಿ ಬಂದು ಹೇಳಿದ್ರು ಏನು ಇಂಥ ದಾರ್ಶ್ಟಿ ನಿಮ್ಮದು ಅವರೇನು ತಪ್ಪು ಹೇಳಿದರು ಅವ್ರ ಮಾರಿಗೆ ಹಿಡಿದ್ರೂ ನಿಮ್ಮ ಉದ್ಧಾರ ಆಗ್ತದೆ ತಿಳ್ಕೊಳ್ಳಿ ಪತ್ನಿ ಹೇಳಿಡ್ಲು ಅಂತ ಒಪ್ಪಿದ ಇನ್ಯಾರು ಹೇಳಿದರೂ ಒಪ್ಪೋನಲ್ಲ ಯಾಕಂದರೆ ಗಂಡ ಹೆಂಡರಲ್ಲಿ ಜಗಳ ಇದ್ರೂ ಕೂಡ ಒಳಗೊಂದು ಆತ್ಮವಿಶ್ವಾಸ ಇರ್ತದೆ ಒಬ್ರನ್ನ ಬಿಟ್ಟೊಬ್ಬರನ್ನ ನಾವು ಇರಳಾರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಪ್ರಿಯವಾದಂಥ ಪ್ರೀತಿ ಇರ್ತದೆ ಜಗಳಾಡುವಾಗ ಇಬ್ಬರು ಸಮಾನ ರೆನಿಸ್ತಾರೆ ಗಂಡು ಸರಿಗಿಂತ ಹೆಣ್ಣು ಮಕ್ಕಳು ಇನ್ನೂ ಯುಕ್ತಿವಾದದಲ್ಲಿ ಜಾಣ ಏನೋ ಜಗಳ ಆಗುವಾಗ ಗಂಡ ಹೆಂಡತಿನ ಬೈದ ಥೂ ನಾಯಿಂತ ಬೈದ ಅವಳೇನು ಜಗಳಾಡಲಿಲ್ಲ ಅಲ್ರಿ ನೀವು ಯಾಕೆ ರೀ ಬೊಗಳೋದು ಅಂದ್ರು ಒಂದು ನಾಮಪದ ಇನ್ನೊಂದು ಕ್ರಿಯಾಪದ ಏನು ಜಗಳಿಲ್ಲ ನೀವು ಇಷ್ಟ ಜಗಳವನ್ನು ಬಹಳ ಯುಕ್ತಿಯಿಂದ ಮಾಡತಕ್ಕಂಥ ಮಳೆ ಬಿತ್ತ ಸಾಂಸಾರಿಕ ನಿಯಮಗಳ ಆಕೆ ಹೇಳಿದ್ಲು ನಿಮಗೇನು ನಷ್ಟ ಮಗುವಿಗೆ ನಾರಾಯಣ ಅಂತ ಹೆಸರಿಟ್ರೆ ಒಂದು ಕ್ಷಣದ ಸತ್ಸಂಗದ ಫಲದಿಂದ ಮಗುವಿಗೆ ನಾರಾಯಣ ಅಂತ ಹೆಸರಿಡ್ತಾನೆ ಅಂತ್ಯಕಾಲದಲ್ಲಿ ಅವನ ವಿಕಾರವನ್ನು ಕಂಡು ಎಲ್ಲರೂ ತ್ಯಜಿಸಿ ಆ ಕೊನೆಯ ಮಗ ನಾರಾಯಣ ಮಣ್ಣಿನಲ್ಲಿ ಇದ್ದ ಗಂಟಲೊಣಗಿದೆ ನೀರು ಬೇಕಾಗಿತ್ತು ನಾರಾಯಣ ಅಂತ ಕರೀಲಿಕ್ಕೆ ಪ್ರಯತ್ನ ಮಾಡತನ ನಾಲಿಗೆ ಹೊರಳನು ನಾರಗಾಂತ ಕರೀತಾನೆ ತಂದೆಯ ವಿಕಾರವನ್ನು ಕಂಡು ಅವನು ಓಡ್ ಹೋಗ್ಬಿಟ್ಟ ಆಗ ಮಗನ ಹೆಸರು ಒಂದು ನಿಮಿತ್ತವಾಯಿತು ಅಷ್ಟೆ ಮೊದಲೇ ಶಾಸ್ತ್ರಜ್ಞಾನ ಉಳ್ಳಮ ಭಗವಂತನ ಅನುಗ್ರಹವಾಗಲಿಕ್ಕೆ ವೇಳೆ ಇಲ್ಲ ಸತ್ಸಂಗವಾಗಿದೆ ಸಾಧು ಸಂತರು ಮಗುವಿಗೆ ನಾರಾಯಣ ಅಂತ ಹೆಸರಿಟ್ಟು ಅಂತ ಹೇಳಿದ್ರೆ ಯಾಕೆ ಅಂತ ಅರ್ಥ ಆಯಿತು ಒಂದು ಕ್ಷಣದ ಸತ್ಸಂಗ ನಿಜ ನಾರಾಯಣನ ಲಕ್ಷ್ಯ ನಡೆತೇಕ ಪ್ರಕಾರ ಕೋಟಿ ಕೋಟಿ ಅಪರಾಧ ಮಾಡಿದ್ರೆ ಏನಾಯಿತು ಸತ್ಸಂಗದ ಪ್ರಭಾವದಿಂದ ಈ ಮಗ ನಾರಾಯಣಲ್ಲ ರಕ್ಷಣೆ ಕೊಡುವ ನಿಜ ನಾರಾಯಣ ಲಕ್ಷ್ಯ ನಡ್ತೇಕ ಪ್ರಕಾರ ಮೊದಲೇ ಶಾಸ್ತ್ರಜ್ಞಾನ ಉಳ್ಳವಾದ್ರಿಂದ ಸದ್ವಿಚಾರಗಳ ಜೊತೆಗೆ ಸತ್ಸಂಗ ಸೇರಿತು ಚಿತ್ತ ನಟ್ಟಿತು ಪರಮಾತ್ಮಲೇ ಕಾಲ ಆಧಾರ ಮೊದಲಾದ ಆರು ಚಕ್ರಗಳ ಶೋಧಿಸಿ ಭೇದಿಸಿ ಸುಷುಂನವನೇರಿ ಎಕ್ಕದೆ ಮೇಲೆ ನೋಡಿ ಕವಿದು ನಾದವ ಪಾನ ಮಾಡಿ ಅಂಡದೊಳಗೆ ಆಡುತ್ತಾನೆ ಭಾನುಮಂಡಲ ವಾಸಿ ಪುರಂದರ ವಿಠಲ ತಾನೆ ಕಣ್ಣಿನೊಳಗೆ ನೋಡು ಒಳಗಣ್ಣಿನಿಂದ ನೋಡು ಮೂ ಜಗ ದೊರೆಯ ಕಣ್ಣಿನಿಂದಲೇ ನೋಡು ದೊರೆ ಅಜಾಮೂತರು ಬಿಟ್ಟು ಹೋಗ್ತಾರೆ ಮುಂದಿನ ಜೀವನವನ್ನು ಪರಿಶುದ್ಧಗೊಳಿಸಿದ ಪಶ್ಚಾತ್ತಾಪದಿಂದ ಪರಿದಗ್ಧ ಮಾನಸನಾದ ಮುಂತಾದ ಕಥೆ ಉಪಕ್ರಮವಾಗ ಭಾಗವತದಲ್ಲಿ ಅವನಿಗೆ ಬಂದು ಅಪಮೃತ್ಯು ಅಪಮೃತ್ಯ ಸಾಧನೆಯಿಂದ ಬಿಡಿಸಿಕೊಳ್ಳಬಹುದು ಮಹಾಮೃತ್ಯ ಯಾರು ಎಂದು ತಪ್ಪಿಸಿಕೊಳ್ಳಲಿಕ್ಕಾಗುವುದಿಲ್ಲ ಅದು ನಿಸರ್ಗದ ನಿಯಮ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಸಾವು ಯಾವಾಗ ಬಂದರೂ ನಾವು ಪಡೀಲಿಕ್ಕೆ ಸಿದ್ಧರಿಲ್ಲ ತೊಂಬತ್ತೊಂಬತ್ತು ವರ್ಷದ ಮುದುಕ ಸತ್ರೆ ಪತ್ರಿಕೆಯಲ್ಲಿ ಬರುತ್ತದೆ ಶೋಚನೀಯ ಮರಣ ಇನ್ನು ಯಾವಾಗ ಸಾಯೋದು ಅಂಥೇಳಿ ತೊಂಬತ್ತೊಂಬತ್ತು ವರ್ಷದೊಬ್ಬ ಸತ್ರೆ ಅದು ಶೋಚನೀಯವೇ ಅದು ಶೋಚನೀಯ ಅಲ್ಲ ಯೋಚನೀಯ ಇಷ್ಟು ಕಾಲ ಹೆಂಗೆ ಬದುಕಿದ ಅಂತ ಆಲೋಚನೆ ಮಾಡಬೇಕಾದ ಆದರೆ ನಮಗೆ ಅದು ಆಶ್ಚರ್ಯ ಅನ್ನಿಸೋದು ಸಾವು ಯಾವಾಗ ಬಂದರೂ ಬೇಡ ಅನ್ನಿಸೋದು ತೊಂಬತ್ತೊಂಬತ್ತು ವರ್ಷದ ಮುದುಕನಿಗೆ ಪ್ರಾಣ ಸೆಳೆಯುವಾಗ ಡಾಕ್ಟ್ರನ್ನು ಕರ್ಕೊಂಡು ಬಂದರು ಅವರೆಲ್ಲ ಪರೀಕ್ಷೆ ಮಾಡಿ ಹೇಳಿದರು ಇದು ರೋಗವಲ್ಲಪ್ಪ ಇದು ಸಾವು ನಮ್ಮಲ್ಲಿ ರೋಗಕ್ಕೆ ಔಷಧ ಇದೆ ಸಾವಿಗೆ ಔಷಧಿ ಪ್ರಕೃತಿಯ ನಿಯಮ ಇದು ಈ ಮುದುಕನ ಅಂತಿಮ ಸಂದೇಶ ಏನು ಅಂತ ಕೇಳಿ ನೀವು ಆ ಪ್ರಕಾರ ನಡೀರಿ ಅಂತ ಹೇಳಿ ಡಾಕ್ಟ್ರು ಹೋದರು ಮಕ್ಕಳು ಮೊಮ್ಮಕ್ಕಳೆಲ್ಲ ಸುತ್ತ ಬಂದು ನಿಂತ ಅಜ್ಜಾನಿ ಅಜ್ಜ ನೀ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ನಿನ್ನ ಅಂತಿಮ ಸಂದೇಶ ನಮಗೆ ಹೇಳು ನಾವು ಆ ಪ್ರಕಾರ ನಡೆಯುತ್ತೇವೆ ಮುದುಕ ಅಂತಿಮ ಸಂದೇಶ ಏನು ಹೇಳಿದ ಗೊತ್ತೇ ಬೇರೆ ಡಾಕ್ಟರ್ನ ಕರ್ಕೊಂಡ್ಬಾ ಅನ ಅಂತಿಮ ಸಂದೇಶ ದೇವರೋ ಭಕ್ತಿಯೋ ಮುಕ್ತಿಯೋ ಆಗಿರಲಿಲ್ಲ ಇನ್ನೊಬ್ಬ ಡಾಕ್ಟರ್ನ ಕರ್ಕೊಂಡು ಬಂದು ಅವರೆಲ್ಲ ಪರೀಕ್ಷೆ ಮಾಡಿ ಹೇಳಿದರು ಮೊದಲನೆಯವರು ಏನು ಹೇಳಿದ್ದಾರೋ ನಾನು ಅಷ್ಟೇ ಹೇಳ್ಬೋದಪ್ಪ ನಾವಿಬ್ಬರು ಕ್ಲಾಸ್ಮೇಟ್ಗಳು ಒಂದೇ ಪುಸ್ತಕ ಓದಿದವರು ಅದಕ್ಕಿಂತ ಹೆಚ್ಚೇನು ಹೇಳೋ ಸಾಧ್ಯ ಅಲ್ಲ ಇಲ್ಲ ಡಾಕ್ಟ್ರೇ ನಿಮ್ಮ ಮೇಲೆ ಬಹಳ ಭರವಸೆ ನೀವೇ ಅವರ ಅಂತಿಮ ಸಂದೇಶ ನೀವೇನಾದರೂ ಮಾಡಬೇಕು ಅಂತ ಡಾಕ್ಟ್ರೇನು ಮಾಡ್ಬಹ್ರು ಅವರು ಎರಡು ಗುಳಿಗೆ ಕೊಟ್ಟರು ಒಂದು ಗುಳಿಗೆ ಈಗ ಕೊಡು ಬೆಳಿಗ್ಗೆ ಎದ್ರೆ ಇನ್ನೊಂದು ಕೊಡು ಒಂದು ಗೊತ್ತಿದೆ ಇದು ಹೇಳೋದಿಲ್ಲ ಅಂತ ಅಂತೆ ಕಾಲದಲ್ಲಿ ಯಾರಿ ಯಾರಿದ್ದಾರೆ ನಿನಗಾಗಿ ಅಜಾಮಿಲನಿಗೆ ತನ್ನ ದೋಷಗಳ ಅರ್ಥವಾಗಿ ಪಶ್ಚಾತ್ತಾಪವಾಗಿ ಒಂದು ಕ್ಷಣದ ಸತ್ಸಂಗದಿಂದ ಪುತ್ರನು ನಿಮಿತ್ತನಾದ ಅಷ್ಟೆ ಮಗನನ್ನು ಮೋಕ್ಷಕ್ಕೆ ಹೋದ ಅಲ್ಲವ ನಿಮಿತ್ತವಾಯಿತು ನಾರಾಯಣನ ಲಕ್ಷ ಅಂತ ಅರ್ಥ ಅದರಿಂದ ಈ ಒಂದು ನಿಮಿತ್ತವಾಗಿಸಿಕೊಂಡು भगवत निर्निमित प्रार्थसी प्रीत आ स्थिति प्राप्तियालोस्क ना प्रपंच बंदेस्क नम उद्देश्यवे भगवंत पड़क बंद मुख्य उद्देशवे मरतु सामा वस्तु जड़ वस्तु तम होता है दुख सुख मुख्य फल मुंदी दुख सुख मुख्य फल मुदी निल्लली सो अनुदिन के सिद्न मनु यन्ना अनुदी निल्लली निली ದುಃಖ ಸುಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ ಮಿಕ್ಕುತ್ತ ಸೊಕ್ಕಿ ಮೋಹಕ್ಕೆ ಸಿಕ್ಕದೆ ದೇವೋನ್ಮಾದದಿಂದ ಅಧ್ಯಾತ್ಮದ ಆನಂದದಿಂದ ಸೊಕ್ಕಬೇಕು ನೀವು ಶಾರೀರಿಕ ಸುಖ ಭೋಗಗಳು ಉದ್ರೇಕಲ್ಲ ಅದು ಆ ದೈವೋನ್ಮಾದದಿಂದಾಗಿ ಸೊಕ್ಕಿ ಮೋಹಕ್ಕೆ ಸಿಕ್ಕದೇ ಎನ್ನ ಮನವೂ ನಿಲ್ಲಲಿ ನಿಲ್ಲ ಸಂತೋಷ ನಿರಂತರವು ಸಂತ ಜನರ ಸಹವಾಸ ಸಂತೋಷ ನಿರಂತರವು ಸಂತ ಜನರ ಸಹವಾಸ ಶಾಂತತ್ವಾಂತ ಮಹಾಂತ ಧೈರ್ಯ ಮನವು ನಿಲ್ಲಲಿ ನಿಲ್ಲಲಿ ಅನುದಿನ ನಿನ್ನ ನೆನೆದು ನೆನೆದು ಎನ್ನ ಮನವು ನಿಲ್ಲಲಿ ನಿಲ್ಲಲಿ ನಿಲ್ಲಲಿ ನಿಲ್ಲಲಿ ಎಲ್ಲ ಸಮಸ್ಯೆಗಳು ಹೋದ ಮೇಲೆ ಸತ್ಸಂಗ ಮಾಡ್ತಾನೆ ಸದ್ವಿಚಾರ ಮಾಡ್ತಾನೆ ಅನ್ಬೇಡ ಇಲ್ಲಿ ಸಮಸ್ಯೆ ಹೋಗುವುದು ಅಂತಿಲ್ಲ ಬರೋದು ಮಾತ್ರ ಒಬ್ಬ ತರುಣ ಹೇಳಿದ ದಾಸರೇ ನನಗೀಗ ಬಡತಿ ಸಿಕ್ಕಿದೆ ಸಂಬಳ ಹೆಚ್ಚಾಗಿದೆ ಒಂದು ಫ್ಲಾಟ್ ತಗೊಂಡಿದ್ದೇನೆ ಒಂದು ಕಾರ್ ತಗೊಂಡಿದ್ದೇನೆ ಏನು ಸಮಸ್ಯೆ ಇಲ್ಲಡ ದಾಸರೆ ಇನ್ನೊಂದು ಮದುವೆ ಮಾಡಿಕೊಂಡ್ರೆ ಅಷ್ಟೇ ಅಂತ ಅವನಿಗೆ ಗೊತ್ತಿಲ್ಲ ಸಮಸ್ಯೆ ಆಮೇಲೆ ಶುರುವಾಗೋದ್ ಗೊತ್ತೇ ಇಲ್ಲ ಸಮಸ್ಯೆ ಇಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇರತಕ್ಕಂಥದ್ದು ಸಮುದ್ರದಲ್ಲಿ ಎಡಬಿಡದೆ ಬಂದಂತ ತೆರೆಗಳ ಉಪಾದಿ ಸಾಗರದ ತೆರೆಯಂತೆ ಸಾವು ಹುಟ್ಟಿರಲಾಗಿ ಭೋಗ ಭಾಗ್ಯಗಳನ್ನು ಬಳಲೇಕು ನೆರಳಲ್ಲಿ ನಡುಗುವ ಕಪ್ಪೆಯ ತೆರದಿ ಕೂಗಿ ಚೀರಿದರೆ ನಿನ್ನ ಆಗ ಕೇಳುವರೇ ಅಸ್ಥಿರದ ದೇಹದಲ್ಲಿ ಅತಿಶಯವನೆಣಿಸದಲೇ ಸಾಧು ಸಂತರು ನಮಗದು ಉಪದೇಶ ಕೊಡ್ತಾರೆ ಆ ಎಚ್ಚರಿಕೆಯಿಂದ ನೀ ಪ್ರಪಂಚಕ್ಕಾಗಿ ಬಂದವನಲ್ಲ ಸಾಧನ ಶರೀರವಿದು ಪ್ರಾಣಿಗಳದ್ದು ಭೋಗ ಶರೀರ ನಿನದು ಸಾಧನ ಶರೀರ साधन शरीरव साधु प्रिय साधारण अल अद्र महत्व हेतर बहूनाम जन्मनामं ज्ञानवां मां प्रबज्जे जन्म साधनेरत दुर्लभं मानुष जन्म, दु। मानु जन्म तदप्यध्रुवर्थद कौमारो आचरेो धर्मा भागवता प्रहल्ला हेल्थ ಚಿಕ್ಕಂದಿನಲ್ಲೇ ಸಣ್ಣ ವಯಸ್ಸಿನಲ್ಲೇ ಸತ್ಸಂಗದಿಂದ ಸದ್ವಿಚಾರಗಳಿಂದ ಭಗವದ್ ಭಕ್ತಿ ಪ್ರೇಮಗಳನ್ನು ಬೆಳೆಸಿಕೋ ಅಂತ ಹೇಳ್ತಾ ಇದ್ದಾರೆ ಬಹುಜನ್ಮದ ಪುಣ್ಯ ವಿಶೇಷ ಎಂದು ಸತ್ಸಂಗ ಒಂದು ಕ್ಷಣವಾದರದಿಂದ ಮುಕ್ತರಾದವರಿದ್ದಾರೆ ಪರೀಕ್ಷಿತನಿಗೆ ಸಂದೇಹ ಬಂದು ಕೇಳ್ತಾನೆ ಈ ಏಳು ದಿನದ ಅವಧಿ ಸಾಕೇ ನನಗೆ ಭಾಗವತ ಶ್ರವಣದಿಂದ ಭಗವಂತನಲ್ಲಿ ಚಿತ್ತ ಏಕಾಗ್ರವಾಗಿಸ್ಲಿಕ್ಕೆ ಸಾಕಾಗ್ತದೇನು ಪರೀಕ್ಷತೆನಿಗೆ ಭರವಸೆ ಕೊಟ್ಟ ಶುಕಮನೆಗಳು ದೀರ್ಘ ಬಾವು ಕಠ್ವಾಂಗನೇ ಮೊದಲಾದಂಥ ರಾಜರಿಗೆ ಕೆಲವೇ ಕ್ಷಣದ ಮೊದಲು ಪ್ರಪಂಚದ ಯಥಾರ್ಥದ ಅರಿವು ಉಂಟಾಗಿ ಕ್ಷಣದಲ್ಲೇ ಚಿತ್ತವು ಪರಮಾತ್ಮ ಏಕಾಗ್ರವಾಗಿ ಮುಕ್ತರಾಗಿತ್ತು ಆದ್ದರಿಂದ ಭಗವಂತನ ಕಡೆಗಿನ ಚಿತ್ತ ಹರಿಯಲಿಕ್ಕೆ ಅಷ್ಟು ಕಾಲ ಸಾಕೇಹಿ ಕಾಯಬೇಡ ಭಗವದ ನನಗೆ ಸಿದ್ಧಿಸ್ತದದು ಅದು ಕೇವಲ ನಿನ್ನ ಪ್ರಯತ್ನ ಅಲ್ಲ ಒಂದು ಭಾಗ ಮಾತ್ರ ಅದು ಭಗವತ್ ಪ್ರಸಾದತ್ವೇ ನಮ್ಮ ಅನುಗ್ರಹದಿಂದಲೇ ಸಿದ್ಧವಾಗ್ತದೆ ಆದ್ದರಿಂದ ಅನುಗ್ರಹಕ್ಕಾಗಬೇಡು ನಷ್ಟೋ ಮೋಹ ಸ್ಮೃತಿ ನಿನ್ನ ಅನುಗ್ರಹದಿಂದ ಆಯಿತು ಅಂತ ಸ್ಥಿತೋಸ್ಮೆ ಗತಸಂದೇಹ ಕರಿಷ್ಯ ವಚನಂತು ಭಗವಂತನ ಅನುಗ್ರಹದಿಂದ ಸಿದ್ಧವಾಗಬೇಕಾಗ್ತದೆ ಸಾಧನ ಶರೀರವನ್ನು ಸಾಧುಪ್ರಿಯ ಕೊಟ್ಟದ್ದು ಅಂತ ಹೇಳ್ಕೊಂಡು ಸಮಾಧಾನದ ಉಪಯೋಗ ಮಾಡುವಂಥ ಎಲ್ಲ ಉಪದೇಶ ಮನುಷ್ಯರಿಗಾಗಿರೋದು ನೋಡಿ ಒಬ್ಬ ಕೇಳಿದ ದಾಸರೇ ಇದೆಲ್ಲ ಮನುಷ್ಯರಿಗೇ ಯಾಕ್ರಿಗೆ ಉಪದೇಶ ಮಾಡೋದು ಎಷ್ಟೋ ಬುದ್ಧಿ ಇಲ್ಲದ ಪ್ರಾಣಿಗಳುಂಟು ಕ್ರೂರ ಪ್ರಾಣಿಗಳುಂಟು ಅದಕ್ಕೆಲ್ಲ ಉಪದೇಶ ಮಾಡಿ ಭಾಷೆ ಹೇಳ್ಕೊಟ್ಟು ಅವುಗಳನ್ನ ಸರಿಪಡಿಸ್ಬೇಕೋ ಬೇಡವ ದಾಸರಂದರು ಮನುಷ್ಯರಿಗೆ ಉಪದೇಶ ಮಾಡುವುದು ಯಾಕೆಂದರೆ ಈ ತನಕ ಯಾವುದಾದ್ರೂ ಒಂದು ಎಮ್ಮೆ ತನ್ನ ಹಾಲಿಗೆ ತಾನು ನೀರು ಹಾಕಿದ್ದಿಲ್ಲ ಅದು ಹಾಕೋದು ಯಾರು ಮನುಷ್ಯ ಹಾಕಬೇಡ ಅಂತ ಹೇಳಬೇಕಾಗ್ತಿಲ್ಲ ಉಪದೇಶ ಮಾಡಬೇಕಾಗ್ತದೆ ಇನ್ನೂ ಪ್ರಾಣಿಗಳಿಗೆ ಮಾಡಬೇಕಾಗ್ತಿಲ್ಲ ಆದ್ರಿಂದ ದೇವರು ನಮ್ಗೆ ಕೊಟ್ಟಂತಹ ದೇಹ ಮನ ಬುದ್ಧಿ ಎಲ್ಲ ಸಾಧನ ಸಕಲ ಸಾಧನವೆನಗ ಕೈ ಸೇರಿತು ಮುಕ್ತಿಯ ಸಾಧನಕ್ಕೆ ಬಾರದಾದನ ವಾದರಾಜಯಗಳ ಒಂದು ಕೀರ್ತನೆ ಸಂಸಾರದಲ್ಲಿ ಜ್ಞಾನ ಸತಿಪುತ್ರರಲ್ಲಿ ಭಕ್ತಿ ಕಂಸಾರಿ ಪೂಜೆಯಲ್ಲಿ ವೈರಾಗ್ಯವು ಸಂಶಯದ ಜನರಲ್ಲಿ ಸಖತನವ ಮಾಡುವೆನು ಹಿಂಸೆ ಪಡಿಸುವೆ ಸುಜನ ಸಂಗವನ್ನುರಂಗ ಸಕಲ ಸಾಧನೆ ಮನೆಗೆ ಕೈ ಸೇರಿತು ವಿಷಯಗಳಲ್ಲಿ ಧ್ಯಾನ ಲೌಕಿಕದಲ್ಲಿ ಮನ ವಶವಲ್ಲದ ಕಥೆಗಳೇ ಶ್ರವಣವಯ್ಯ ಹಸನಾಗಿ ಎಳಿಸುವ ಹಣಹೊನ್ನಿನ ಜಪವು ಬಿಸಿಲೊಳಗೆ ಚರಿಸುವುದು ಮಹಾತಪವು ಹೆಂಡತಿಯ ಕೊಂಡೆಯದ ಮಾತುಗಳೇ ಉಪದೇಶ ಚಂಡಕೋಪವೇ ಅಗ್ನಿಹೋತ್ರ ಪಂಡಿತನಾದ ಕುವಿದ್ಯ ಪಠನಗಳಿಂದ ಕಂಡಲ್ಲಿ ವಾದಿಸುವುದೇ ತರ್ಕವಯ್ಯ ವಾದರಾಜರಂಥ ಯತಿಗಳಂತಾರೆ ದೇವರನಿಗೆಲ್ಲ ಸಾಧನೆ ಮಾಡಲಿಕ್ಕೆ ವಸ್ತುಗಳು ಕೊಟ್ಟರೂ ಕೂಡ ದುರುಪಯೋಗ ಮಾಡಿದ್ಯಲ್ಲ ಇದನ್ನು ಸತ್ಸಂಗದಿಂದ ಸದುಪಯೋಗ ಮಾಡಿಕೊಂಡು ಜನ್ಮ ಸಾರ್ಥಕ ಮಾಡ್ಕೋ ಅಂತ ಎಚ್ಚರಿಸುತ್ತಾರೆ ವಾದ್ಯರಾಜರು ಅಂಥ ಒಂದು ದೊಡ್ಡ ಸತ್ಸಂಗಗೋಷ್ಠಿಯನ್ನು ಭಗವಾನ್ ಶ್ರೀರಾಮಕೃಷ್ಣರ ಶಾರದಾ ಮಾತೆಯ ಸ್ವಾಮಿ ವಿವೇಕಾನಂದರ ಮಹಾನ್ ಪ್ರಭಾವಲಯದಲ್ಲಿ ಸರ್ವಸ್ವ ಸಮರ್ಪಣೆಗೈದಂಥ ಸಾಧು ಸನ್ಯಾಸಿ ವರೇಣ್ಯರ ಮಾರ್ಗದರ್ಶನದಲ್ಲಿ ಈ ಭಕ್ತ ಸಮ್ಮೇಳನ ಕ್ಷಣ ಕ್ಷಣವೂ ಕೂಡ ಉತ್ತಮ ವಿಚಾರಗಳ ಚಿಂತನ ಮಂಥನ ಅದಕ್ಕೆ ಅವಕಾಶ ದೊರಕಿ ಆಶ್ರಮದ ವೈಭವದಲ್ಲಿ ಸಹಸ್ರಾರು ಮಂದಿ ಒಂದೆಡೆ ಕುಳಿತು ಒಳ್ಳೆಯ ವಿಚಾರವನ್ನು ಕೇಳಿ ಯತಿಗಳ ಮಾರ್ಗದರ್ಶನದಲ್ಲಿ ಸಂಸಾರಗಳು ನಾವು ನಡೆದರೆ ನಾವು ಸುಖಿ ಪುರಂದ್ರದಾಸರು ಹೇಳೋದದು ಸತೀಸೂತರಿದ ಬೇಕು ಅತಿ ಮೋಹ ಬಿಡಬೇಕು ಯತಿಗಳ ಪಾದಕ್ಕೆ ಎರಗಬೇಕು ಎಂಥ ಉಪದೇಶ ಎಂಥ ಚಿಂತನೆ ನಾವು ಸಂಸಾರಿಗಳಾದರೂ ನಮ್ಮ ಆದರ್ಶ ಸಂಸಾರವಲ್ಲ ಇದರಿಂದ ಬಿಡುಗಡೆ ಹೊಂದಲಿಕ್ಕೆ ಬೇಕಾದ ಸಾಧನಾ ಕ್ರಮಕ್ಕೆ ಇಲ್ಲಿ ಭಕ್ತ ಸಮ್ಮೇಳನವನ್ನು ರೂಪಿಸಿ ಎಲ್ಲ ಪೂಜ್ಯ ಯತಿವರಿ ಹೇರದಲ್ಲಿ ಆ ಮೌಳಿ ಪರ್ಯಂತಂ ಗುರೂಣಾಮ್ ಆಕೃತಿ ತೇನು ವಿಘ್ನಾ ಪ್ರವಶ್ಯಂತ ಸಿದ್ಧ ಚಮನೋರ ಇಂಥ ಎಲ್ಲ ಯತಿಗಳ ಲೋಕೋದ್ಧಾರಕ್ಕಾಗಿ ಭಗವದ್ ಆಜ್ಞೆ ಪಡೆದು ಸಮಾಜದ ಸೇವೆಯನ್ನು ಹರಿಸೇವೆಯಾಗಿ ಮಾಡತಕ್ಕಂಥ ಈ ಮಹಾನ್ ಯತಿಗಳ ಅವರ ಆಶ್ರಯದಲ್ಲಿ ಸಾಧನೆ ಮಾಡತಕ್ಕಂಥ ಸಾಧಕರ ಈ ಪವಿತ್ರ ಅಮೃತೋತ್ಸವದ ವೈಭವದಲ್ಲಿ ನನಗೂ ಸತ್ಸಂಗದ ಅನುಕೂಲತೆಯನ್ನು ಒದಗಿಸಿಕೊಟ್ಟಂಥ ಎಲ್ಲ ಇತಿವರೆಣ್ಯರಿಗೆ ಪೂಜ್ಯರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಪ್ರಣಾಮ ಸಲ್ಲಿಸಿ ಭಗವಂತನ ದಿವ್ಯನಾಮ ಸಂಕೀರ್ತನೆಗೆ ಸಾಧು ಸಂತರ ಗುಣಗಾನಕ್ಕೆ ಮಂಗಲ ಹೇಳುತ್ತೇನೆ ಶುಭ ಚಿಂತನೆಂದು ಪ್ರಾರ್ಥ ಸದ್ವೈಷ್ಣವ್ರಿಯ ಪದ್ಮನಾಭ ಪುರುಷೋ ಸದ್ಗುರುಧೀಂದ್ರ ಯತಿವರ ಹುಮವಾಸ ಮೂಲ